ಕೆಪಿ ಪುಟ್ಟಣ್ಣ ಶೆಟ್ಟರು ಕೆಪಿ ಪುಟ್ಟಣ್ಣ ಶೆಟ್ಟರ್ ಅವರು ಸಾವಿರದ ಒಂಬೈನೂರ ಮೂರು ನಾಲ್ಕು ಕೋಲಾರದ ಡೆಪ್ಯೂಟಿ ಕಮಿಷನರ್ ಆಗಿದ್ದರು ಆಗ ಒಂದು ದಿನ ಕೋಲಾರದ ಕ್ಲಬ್ನಲ್ಲಿ ಗ್ರಂಥ ಭಂಡಾರದ ಪ್ರಾರಂಭೋತ್ಸವ ಪುಟ್ಟಣ್ಣ ಶೆಟ್ಟರ್ ಅವರ ಹಸ್ತದಿಂದ ನಡೆಯಿತು ಆಗ ಅವರು ಮಾಡಿದ ಭಾಷಣವನ್ನು ನಾನು ಕೇಳಿದೆ ನಾನು ಹೈಸ್ಕೂಲ್ ವಿದ್ಯಾರ್ಥಿ ಯಾರೋ ನನ್ನನ್ನು ಆ ಸಮಾರಂಭಕ್ಕೆ ಕರೆದುಕೊಂಡು ಹೋಗಿದ್ದರು ಭಾಷಣ ಆದದ್ದು ಐದಾರು ನಿಮಿಷ ಇರಬಹುದು ಅದು ಇಂಗ್ಲಿಷ್ನಲ್ಲಿ ಅವರು ಉಪಯೋಗಿಸಿದ ಪದಗಳು ಅವುಗಳಲ್ಲಿ ಅಡಗಿದ್ದ ಭಾವಗಳು ಬಹು ಚೆನ್ನವೆಂದು ನನ್ನ ಮನಸ್ಸಿಗನ್ನಿಸಿತು ಎಷ್ಟು ಊರ್ಜಿತವೋ ಅಷ್ಟೇ ಇತ್ತು ಸಣ್ಣದಾಗಿ ಸರಳವಾಗಿತ್ತು ಹೀಗೆ ನನಗೆ ಇವರ ವಿಷಯದಲ್ಲಿ ಮೆಚ್ಚುಗೆಯೂ ಮನ್ನಣೆಯೂ ಅಲ್ಲಿಂದ ಸುಮಾರು ಒಂದು ವರ್ಷ ಕಳೆದ ಬಳಿಕ ಅವರು ಮುಳುಬಾಗಿಲಿಗೆ ಸರ್ಕಿಟು ಬಂದರು ಆಗ ನಾನು ಅಲ್ಲಿಯ ಸ್ಕೂಲಿನಲ್ಲಿ ಬದಲಿ ಬದಲಿಮೇರಾಗಿ ಕೆಲಸ ಮಾಡುತ್ತಿದ್ದೆ ಆಗ ನಡೆಯಿತು ಒಂದು ಪ್ರಕರಣ ಇದರಲ್ಲಿ ಕೊಂಚ ಸ್ವಪ್ರಶಂಸೆ ಕಾಣಬಹುದು ವಾಚಕರು ಮನಿಸಬೇಕು ಶಾಲೆಯ ತನಿಖೆ ಪುಟ್ಟಣ್ಣ ಶೆಟ್ಟರು ಸ್ಕೂಲಿಗೆ ಬಂದು ಎಲ್ಲ ತರಗತಿಗಳನ್ನು ಪರೀಕ್ಷೆ ಆ ಕಾಲದಲ್ಲಿ ಡೆಪ್ಯೂಟಿ ಕಮಿಷನರು ಸರ್ಕಾರದ ಎಲ್ಲ ಇಲಾಖೆಗಳ ಸಂಸ್ಥೆಗಳನ್ನು ತನಿಖೆ ಮಾಡುವುದು ಪದ್ದತಿ ಅದರಂತೆ ಅವರು ಸ್ಕೂಲಿಗೆ ಬಂದಿದ್ದರು ನಾನು ನಡೆಸುತ್ತಿದ್ದ ತರಗತಿಗೆ ಒಂದು ಏನೋ ಒಂದು ಮಾತು ಬಂದು ಏನೋ ಒಂದು ಮಾತು ಕೇಳಿದರು ನಾನು ಏನೋ ಜವಾಬು ಹೇಳಿದೆ ಸ್ಕೂಲಿನ ತನಿಖೆ ಮುಗಿದ ಮೇಲೆ ನಮ್ಮ ಹೆಡ್ ಮಾಸ್ಟರು ವಿಸಿಟರ್ಸ್ ಬುಕ್ ಎಂಬ ಬೇಟಿಗಾರರ ಅಭಿಪ್ರಾಯಗಳ ಪುಸ್ತಕವನ್ನು ಅವರ ಮುಂದಿಟ್ಟರು ಪುಟ್ಟಣ್ಣ ಶೆಟ್ಟರು ಆ ಪುಸ್ತಕದಲ್ಲಿ ತಮ್ಮ ಮೆಚ್ಚುಗೆಯನ್ನು ಒಂದೆರಡು ಮಾತುಗಳಲ್ಲಿ ತಿಳಿಸಿ ಅದರಲ್ಲಿ ನನ್ನ ವಿಷಯ ಒಂದೆರಡು ಮಾತು ಬರೆದಿದ್ದರು ಅದನ್ನು ನೋಡಿ ನಮ್ಮ ಹೆಡ್ ಮಾಸ್ಟರು ಹಿಗ್ಗಿದರು ಸಂಜೆಯೊಳಗಾಗಿ ಅದು ಊರೆಲ್ಲಾ ಹರಡಿ ಕೋಲಾಹಲವನ್ನುಂಟು ಮಾಡಿತು ನನಗೆ ಅದರಿಂದ ಆದದ್ದು ಹಿಂಸೆ ಹೀಗೆ ನನ್ನ ತಂದೆ ಅವರ ಸ್ನೇಹಿತರು ಸೇರಿ ಯೋಚನೆ ಮಾಡಿದರು ಇದು ಅದೃಷ್ಟಕಾಲ ಇದನ್ನು ಹಾಗೆಯೇ ಬಿಡಬಾರದು ಉಪಯೋಗಕ್ಕೆ ತಂದುಕೊಳ್ಳಬೇಕು ಎಂದರೆ ಈ ಚಿರಂಜೀವಿಯ ಕೈಯಿಂದ ಚಾಕರಿಗಾಗಿ ಒಂದು ಅರ್ಜಿ ಬರೆಸಿ ಡೆಪ್ಯೂಟಿ ಕಮಿಷನರಿಗೆ ಟ್ರಾವೆಲ್ಸ್ ಬಂಗಲೆಗೆ ಹೋಗಿ ಅರ್ಜಿ ಒಪ್ಪಿಸತಕ್ಕದ್ದೆಂದು ತೀರ್ಮಾನ ಡೆಪ್ಯೂಟಿ ಕಮಿಷನರು ಮಧ್ಯಾಹ್ನ ಮೂರು ಗಂಟೆಯಿಂದ ನಾಲ್ಕರವರೆಗೆ ಅರ್ಜಿಗಳನ್ನು ತೆಗೆದುಕೊಳ್ಳುತ್ತಾರೆ ಅವರಿಗೆ ಬೇರೆ ಹೊತ್ತಿಲ್ಲ ಆದ್ದರಿಂದ ನಾನು ನನ್ನ ತಂದೆಯೂ ಅವರ ಸ್ನೇಹಿತರು ಮೂವರು ನಾಲ್ವರು ಮೂರು ಗಂಟೆಗೆ ಸರಿಯಾಗಿ ಟ್ರಾವಲರ್ಸ್ ಬಂಗಲೆಯಲ್ಲಿರತಕ್ಕದ್ದು ಅರ್ಜಿಯ ಸಮೇತರಾಗಿ ಇದು ಏರ್ಪಾಟು ಆಗ ಇನ್ನೊಂದು ತಕರಾರು ಹುಟ್ಟಿತು ನಾನು ರುಮಾಲು ಧರಿಸಬೇಕೆಂದು ಇದು ದೊಡ್ಡ ಗದ್ದಲಕ್ಕಿಟ್ಟುಕೊಂಡಿತು ನಾನು ಟೋಪಿ ಧರಿಸುತ್ತಿದ್ದವನು ರುಮಾಲು ನನಗೆ ಇಷ್ಟವಾಗಲಿಲ್ಲ ಈ ಚರ್ಚೆ ದೀರ್ಘವಾಗಿ ಬೆಳೆದ ಮೇಲೆ ನನ್ನ ತಂದೆಯ ಸ್ನೇಹಿತ ಸುಬ್ಬಾಭಟ್ಟರು ಮಧ್ಯಸ್ಥಿಕೆ ಮಾಡಿದರು ನಾನು ರುಮಾಲನ್ನು ಧರಿಸಿಕೊಂಡು ಬೀದಿಯಲ್ಲಿ ನಡೆಯಬೇಕಾದ್ದಿಲ್ಲ ಟೋಪಿಯನ್ನೇ ಹಾಕಿಕೊಂಡು ಬರಬಹುದು ಬಂಗಲೆಯವರೆಗೂ ಕಾಂಪೌಂಡು ಒಳಹೊಕ್ಕ ಬಳಿಕ ಸಾಹೇಬರನ್ನು ನೋಡುವ ಒಂದು ಕ್ಷಣ ಮಾತ್ರ ತಲೆಗೆ ಸಿಂಬಿಸುತ್ತಿರಬೇಕಾದದ್ದು ನನ್ನ ಅದೃಷ್ಟ ಇದಕ್ಕೆ ನಾನು ಒಪ್ಪಿಕೊಂಡೆ ಗತ್ಯಂತರವಿಲ್ಲದೆ ರುಮಾಲಿನ ಸುರುಳಿ ಹಿಡಿದು ಹಿಂದೆ ನಡೆದೆ ನನ್ನ ತಂದೆ ಅರ್ಜಿಯನ್ನು ಹಿಡಿದು ಮುಂದೆ ನಡೆದರು ಈ ಮೆರವಣಿಗೆ ಟ್ರಾವೆಲ್ಸ್ ಬಂಗಲೆಯ ಉತ್ತರದ ಕಡೆಯ ಬಾಗಿಲಿನಿಂದ ಒಳಕ್ಕೆ ಹೋಯಿತು ಈ ವೇಳೆಗೆ ಗಂಟೆ ನಾಲ್ಕಾಗಿ ಬಿಟ್ಟಿತ್ತು ನನ್ನ ತಂದೆ ಬಂಗಲೆಯ ಮುಂದುಗಡೆ ಹೋಗಿ ವಿಚಾರಿಸಲು ಅಲ್ಲಿದ ಗುಮಾಸ್ತರು ಸಾಹೇಬರು ಈಗ ತಾನೆ ಒಳಕ್ಕೆ ಹೋದರು ಈಗ ನಿಮಗೆ ಸಿಕ್ಕುವುದಿಲ್ಲ ನಿಮ್ಮ ಅರ್ಜಿಯನ್ನು ಪೋಸ್ಟಿನಲ್ಲಿ ಕಳುಹಿಸಿ ಎಂದರು ಅಲ್ಲಿಗೆ ಅರ್ಜಿಯ ವಿಚಾರ ಮುಗಿಯಿತು ಆದರೆ ನನಗೆ ಸಲ್ಲತಕ್ಕದ್ದು ಸಾವಕಾಶವಾಗಿ ಎರಡು ಮೂರು ವಾರ ದಿನ ಸಲ್ಲುತ್ತಿತ್ತು ಹೇಳಿದ ಮಾತನ್ನು ಕೇಳುವವನಲ್ಲ ಮಕ್ಕೇಡಿ ದುರಹಂಕಾರಿ ದೊಡ್ಡವರ ಮಾತಿನಲ್ಲಿ ಗೌರವವಿಲ್ಲ ತಲೆ ಹೋಕ ಪಕ್ಕ ಕೆಟ್ಟು ಹೋಯಿತು ಪೋಲಿಪುಂಡರ ಸಹವಾಸ ಹೀಗೆ ನನ್ನ ತಂದೆಗೆ ತುಂಬಾ ನಿರಾಶೆಯಾಯಿತು ಆ ನಿರಾಶೆಗೆ ತಕ್ಕಂತೆ ನನ್ನ ಮೇಲೆ ಶಬ್ದ ಪ್ರಯೋಗ ನಡಿಗೆ ಮಹಾನುಭಾವ ಸುಬ್ಬಾ ಭಟ್ಟರು ನನ್ನ ಪರವಾಗಿ ನಿಂತರು ಹೋಗಲಿ ಬಿಡಿ ಅವನ ಅದೃಷ್ಟ ಹೊಯುತ್ತೇ ಇದರಲ್ಲಿ ದೇವರದೇ ಇದ್ದರೆ ಯಾವುದೋ ಚಾಕರಿ ಆಗುತ್ತದೆ ಉಪವಾಸ ಸಾಯುವುದಿಲ್ಲ ಈ ರೀತಿ ಭರವಸೆ ಹೇಳಿದರು ನಾನು ಈ ಸಂಗತಿಯನ್ನು ಬಹು ವರ್ಷಗಳಾದ ಮೇಲೆ ಪುಟ್ಟಣ್ಣ ಶೆಟ್ಟರವರಲ್ಲಿ ಒಂದು ಸಲ ಹೇಳಿದೆ ಅವರು ಗಟ್ಟಿಯಾಗಿ ಮುಖದ ತುಂಬ ನಕ್ಕರು ನಿತ್ಯ ಹಸನ್ ನಾನು ಬೆಂಗಳೂರಿಗೆ ಬಂದ ಬಳಿಕ ಐದರಿಂದ ಏಳು ಅವರ ಪರಿಚಯ ನನಗೆ ಹೇಗಾಯಿತು ಜ್ಞಾಪಕವಿಲ್ಲ ನನ್ನ ರಂಗಾಚಾರ್ಲು ಪುಸ್ತಕ ಪ್ರಕಟವಾದ ಮೇಲೆ ಕೆ ರಾಮಚಂದ್ರರಾಯರವರು ನನ್ನನ್ನು ಪುಟ್ಟಣ್ಣ ಶೆಟ್ಟರವರಲ್ಲಿಗೆ ಕರೆದುಕೊಂಡು ಹೋಗಿದ್ದದ್ದು ಜ್ಞಾಪಕವಿದೆ ಪುಟ್ಟಣ್ಣ ಶೆಟ್ಟರು ನನ್ನನ್ನು ಯಾವಾಗಲೂ ವಿಶ್ವಾಸದಿಂದ ಕಾಣುತ್ತಿದ್ದರೆಂದು ನಾನು ಹೇಳಿದರೆ ಅದರಲ್ಲಿ ಇತರರಿಗೆ ವಿಶೇಷಾಂಶವೇನು ತೋರಲಾರದು ಪುಟ್ಟಣ್ಣ ಶೆಟ್ಟರು ಎಲ್ಲರನ್ನೂ ವಿಶ್ವಾಸ ವಿಶ್ವಾಸದಿಂದಲೇ ಕಾಣುತ್ತಿದ್ದರು ಅವರ ಬಳಿಗೆ ಹೋದವರಾರನ್ನು ಅವರು ಮುಖಗಂಟು ಹಾಕಿಕೊಂಡು ನೋಡಿದವರಲ್ಲ ಎಲ್ಲರನ್ನೂ ಹೊಸನ್ಮುಖಿಂದ ಮಾತನಾಡು ಮಾತನಾಡಿಸುತ್ತಿದ್ದರು ಇದರಲ್ಲೇನು ವಿಶೇಷ ನಿತ್ಯ ಹಸನ್ಮುಖಿತ್ವವೇ ವಿಶೇಷ ಪ್ರಶ್ನೆ ಕೇಳುವವರು ಹಾಗೆ ಸರ್ವದಾ ಹಸನ್ಮುಖಿಗಳಾಗಿರುತ್ತಾರೋ ಯಾರಿಗೆ ನೈಜವಾದ ಒಳ್ಳೆಯತನವೂ ಮನಸ್ಸಿನಲ್ಲಿ ಪ್ರಸನ್ನತೆಯೂ ಇರುತ್ತವೋ ಅವರಿಗೆ ಮಾತ್ರ ಸಾಧ್ಯವಾದದ್ದು ನಿತ್ಯ ಹಸನ್ಮುಖಿತ್ವ ಹಾಗಿಲ್ಲದ ಹಸನ್ಮುಖಿತ್ವವು ಬರಿಯ ಕಪಟ ಪುಟ್ಟಣ್ಣ ಶೆಟ್ಟರು ಕಪಟಿಗಳೆಂದು ನಾನು ಸರ್ವತ್ತ ಒಪ್ಪಿಕೊಳ್ಳಲಾರೆ ಅವರು ಶ್ರೀರಾಮಚಂದ್ರನ ಒಂದು ಗುಣವನ್ನು ಹೇಗೋ ಸಂಪಾದಿಸಿಕೊಂಡಿದ್ದರು ಶ್ರೀರಾಮನದು ಸ್ಮಿತ ಪೂರ್ವಾಭಿಭಾಷಿ ಮೊದಲು ಮುಗಳ್ನಗೆ ಅನಂತರ ಮಾತು ಎಂದು ವಾಲ್ಮೀಕಿಗಳು ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ ಆ ನಿತ್ಯ ಪ್ರಸನ್ನತೆ ಪುಟ್ಟಣ್ಣ ಶೆಟ್ಟರಿಗೆ ಬಂದಿತ್ತು ಇದನ್ನು ನಾನು ನೂರಾರು ಸಾರಿಯ ಅನುಭವದಿಂದ ಕಂಡುಕೊಂಡಿದ್ದೇನೆ ಪೌರಸಭಾಧ್ಯಕ್ಷತೆ ಪುಟ್ಟಣ್ಣ ಶೆಟ್ಟರವರು ಶೆಟ್ಟರವರ ಶೀಲ ಸ್ವಭಾವಗಳು ವಿಶ್ವೇಶ್ವರಯ್ಯನವರಿಗೆ ಮೆಚ್ಚುಗೆಯಾಗಿದ್ದವು ವಿಶ್ವೇಶ್ವರಯ್ಯನವರು ಆಗಾಗ ಪುಟ್ಟಣ್ಣ ಶೆಟ್ಟರವರ ಮನೆಗೆ ಬಂದು ಗೌರವ ತೋರಿಸುತ್ತಿದ್ದರು ಅಷ್ಟು ಮಾತ್ರ ಆಡಳಿತದ ಅನುಭವವನ್ನು ಪಡೆದು ದೇಶದ ವಿದ್ಯಾಮಾನಗಳನ್ನು ಸ್ವತಃ ಕಂಡು ಬಹುಜನದ ಪ್ರೀತಿಯನ್ನು ಮರ್ಯಾದೆಯನ್ನು ಸಹ ಗಳಿಸಿಕೊಂಡಿರುವಂತಹ ಮಹನೀಯರಿಂದ ದೇಶೋಪಕಾರಗಳ ಕಾರಗಳಾದ ಕೆಲಸಗಳು ಎಷ್ಟೋ ನಡೆದಾವು ಅಂತವರಿಗೆ ಅವಕಾಶ ಕಲ್ಪಿಸಿ ಪ್ರೋತ್ಸಾಹ ಕೊಡುವುದು ಸರ್ಕಾರದ ಅವಶ್ಯ ಕರ್ತವ್ಯವೆಂದು ವಿಶ್ವೇಶ್ವರಯ್ಯನವರು ಭಾವಿಸಿದ್ದರು ಅದರಂತೆ ಅವರ ದಿವಾನಗಿರಿಯ ಹೊಸತಿನಲ್ಲಿಯೇ ಪುಟ್ಟಣ್ಣ ಶೆಟ್ಟರ್ ಅಂತ ಅವಕಾಶವನ್ನು ಕೊಟ್ಟರು ಬೆಂಗಳೂರಿನ ಪೌರಸಭೆಗೆ ಪುಟ್ಟಣ್ಣ ಶೆಟ್ಟರ್ ಅಂತ ಘನವೆತ್ತವರು ವಿಶ್ವೇಶ್ವರಯ್ಯನವರ ತಾತ್ಪರ್ಯ ಇದನ್ನು ಪುಟ್ಟಣ್ಣ ಶೆಟ್ಟರ್ ಸೂಚಿಸಿದಾಗ ಶೆಟ್ಟರ್ ಒಂದು ಕರಾರು ಹಾಕಿದರು ಕೆಲಸ ಬೇಗ ಬೇಗ ನಡೆಯಬೇಕಾದರೆ ಮುನಿಸಿಪಾಲಿಟಿಗೆ ಸರ್ಕಾರದಿಂದ ಬರಬೇಕಾದ ಮಂಜೂರಾತಿ ಮೊದಲಾದ ಹುಕುಮುಗಳು ಬೇಗ ಬೇಗ ಬರಬೇಕು ಇದು ಸಾಧ್ಯವಾಗಬೇಕಾದರೆ ದಿವಾನರು ಬೆಂಗಳೂರು ಮುನ್ಸಿಪಾಲಿಟಿಯ ದಫ್ತರವನ್ನು ತಮ್ಮ ಸ್ವಂತ ವಶದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಸರಕಾರದ ಕಡೆಯ ಒಬ್ಬ ಕೌನ್ಸಿಲರಿಗೂ ಮುನ್ಸಿಪಾಲಿಟಿಯ ರಿಟೈರ್ಡ್ ಕೌನ್ಸಿಲರಿಗೂ ನಡುವೆ ತಕರಾರಿಟ್ಟುಕೊಳ್ಳಬಾರದು ಸರಕಾರದ ಜವಾಬ್ದಾರಿಯನ್ನು ನೀವು ಸ್ವಂತವಾಗಿ ವಹಿಸಿಕೊಳ್ಳುವುದಾದರೆ ನಿಮ್ಮ ಇಷ್ಟದಂತೆ ನಡೆಯುವ ಭಾರವನ್ನು ನಾನು ಹೊತ್ತುಕೊಳ್ಳುತ್ತೇನೆ ಎಂದರು ವಿಶ್ವೇಶ್ವರ್ಯನವರು ಸಂತೋಷದಿಂದ ಒಪ್ಪಿದರು ಆ ದಿನಗಳಲ್ಲಿ ನನಗೆ ಪುಟ್ಟಣ್ಣ ಶೆಟ್ಟರವರಲ್ಲಿ ಹೋಗಿ ಬರುವುದು ಒಂದು ದಿನ ಮಧ್ಯಾಹ್ನ ಯಾವುದೋ ಮೋಟಾರ್ ಕಂಪನಿಯ ಏಜೆಂಟರು ಪುಟ್ಟಣ್ಣ ಶೆಟ್ಟರ್ ಅವರಲ್ಲಿಗೆ ಒಂದು ಒಂದು ಹೊಸ ಕಾರನ್ನು ತೋರಿಸಿ ಅದರಲ್ಲಿ ಅವರು ಬರಬೇಕೆಂದು ಬೇಡಿದರು ಪುಟ್ಟಣ್ಣ ಶೆಟ್ಟರು ನನ್ನ ಕಡೆಗೆ ತಿರುಗಿ ಹೇಳಿದರು ನಾನು ಇನ್ನೂ ಪ್ರೆಸಿಡೆಂಟ್ ಆಗಿಲ್ಲ ಅಷ್ಟರೊಳಗೆ ಈ ಮೋಟಾರ್ ಗಿರಾಕಿಗಳ ಅವಾಂತರ ನಾನು ಅವರಲ್ಲಿಗೆ ಹೋದಾಗಲೆಲ್ಲ ಯಾವುದೋ ಒಂದು ಸಾರ್ವಜನಿಕ ವಿಚಾರವನ್ನು ಕುರಿತು ಅಥವಾ ಪೂರ್ವ ಚರಿತ್ರೆಯ ಯಾವುದೋ ಸಂಗತಿಯನ್ನು ಕುರಿತು ಅಥವಾ ಒಂದಾನೊಂದು ನೀತಿ ತತ್ವವನ್ನು ಕುರಿತು ಮಾತನಾಡುವರು ಮಾತು ಆದರೆ ಸಾರವುಳ್ಳದು ಒಳ್ಳು ಮಾತಿಗೆ ಅವಕಾಶವಿರಲಿಲ್ಲ ಅವರು ರಾದ ಕೆಲವು ದಿವಸಗಳೊಳಗಾಗಿ ವಿಶ್ವೇಶ್ವರಯ್ಯನವರು ಪುರಾಭಿವೃದ್ಧಿಯ ಏರ್ಪಾಟುಗಳನ್ನು ಆಲೋಚನೆ ಮಾಡಿದರು ಸಿಟಿ ಮಾರ್ಕೆಟ್ ಚೌಕದಲ್ಲಿ ಒಂದು ಪುರಜನ ಸಭೆಯನ್ನು ಕರೆದಿದ್ದರು ಬಹಳ ದೊಡ್ಡ ಗುಂಪು ಬಂದಿತ್ತು ದಿವಾನರು ಏನೋ ವಿಚಾರ ಹೇಳುತ್ತಿದ್ದರು ನಾನು ಆಗ ಒಂದು ಮಾತನ್ನಾಡಿದೆ ವಿಶ್ವೇಶ್ವರಯ್ಯನವರು ನನ್ನ ಕಡೆ ತಿರುಗಿ ಹೇಳಿದರು ನೀನು ದೊಡ್ಡ ಆಕ್ಷೇಪಕರ್ತ ಬರಿಯ ಆಕ್ಷೇಪಣೆಯಿಂದ ಏನಾಗುತ್ತದೆ ಕೆಲಸಕ್ಕಿಳಿದು ನಮ್ಮ ಕಷ್ಟಗಳನ್ನು ತಿಳಿದುಕೊಳ್ಳಬೇಕು ನಾನು ಸುಮ್ಮನಿದ್ದೆ ಪೌರಸಭೆಯ ಪುನರ್ ಪುನರ್ವಿರಚನೆ ಇದಾದ ಎಂಟು ಹತ್ತು ದಿಸ್ ದಿವಸಗಳಲ್ಲಿ ಪೌರಸಭೆಯನ್ನು ಪುನರ್ವಿರಚನೆ ಮಾಡಬೇಕಾದ ಪ್ರಸಂಗ ಬಂದಿತು ಆ ಬಗೆಗೆಗೆ ಕೆಲವರನ್ನು ನಾಮಿನೇಟ್ ಮಾಡಲಿಕ್ಕಾಗಿ ಮುನ್ಸಿಪಲ್ ಪ್ರೆಸಿಡೆಂಟರ ಕಡೆಯಿಂದ ಸರ್ಕಾರಕ್ಕೆ ಶಿಫಾರಸು ಆ ಶಿಫಾರಸು ಪಟ್ಟಿಯಲ್ಲಿ ದಿವಾನ್ ವಿಶ್ವೇಶ್ವರಯ್ಯನವರು ತಾವಾಗಿ ನನ್ನ ಹೆಸರನ್ನು ಸೇರಿಸಿದ್ದರು ಇದು ಪುಟ್ಟಣ್ಣ ಶೆಟ್ಟರಿಗೆ ತಿಳಿದ ಕೂಡಲೇ ಅವರಿಗೆ ಬಹು ಸಂತೋಷವಾಯಿತಂತೆ ಅವರು ನನಗೆ ಹೇಳಿ ಕಳುಹಿಸಿ ತಮ್ಮ ಸಂತೋಷವನ್ನು ತಿಳಿಸಿದರು ನಾನು ದಿವಾನರಿಗೆ ಕೃತಜ್ಞನಾಗಿರುವುದೇನೋ ಸರಿ ಆದರೆ ಇದು ನನಗೆ ಬೇಕಿಲ್ಲದ ಹುದ್ದೆ ನಾನು ಮಾಡಿಕೊಂಡಿರುವ ಕೆಲಸ ನನಗೆ ಸಾಕಾಗಿದೆ ಈ ಕೆಲಸದಿಂದ ನನ್ನ ಮನಸ್ಸಿಗೆ ವಿಕ್ಷೇಪವಾದೀತು ಎಂದು ನಾನು ಹೇಳಿದೆ ಅದಕ್ಕೆ ಪ್ರತಿಯಾಗಿ ಪುಟ್ಟಣ್ಣ ಶೆಟ್ಟರು ಹೇಳಿದರು ಸಭೆಯ ಕಾರ್ಯ ರೀತಿ ದಿವಾನರು ಹೇಳಿದ್ದು ಮನಸ್ಸಿಗೆ ಬರಲಿಲ್ಲವೇ ನಿಮ್ಮ ಕ್ರಿಟಿಸಿಸಂ ಪ್ರಯೋಜನಕ್ಕೆ ಬರಬೇಕಾದರೆ ಅದರಲ್ಲಿ ತಿಳಿವಳಿಕೆ ಇರಬೇಕು ಕೆಲಸದ ಒಳಹಕ್ಕು ನೋಡದಿದ್ದರೆ ನಿಮಗೆ ತಿಳಿವಳಿಕೆ ಹೇಗೆ ಬರುತ್ತದೆ ನಿಮ್ಮಂಥ ಚಿಕ್ಕ ಈ ಜವಾಬ್ದಾರಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ನಾಲ್ಕೈದು ವರ್ಷ ಕಾಲ ಪುಟ್ಟಣ್ಣ ಶೆಟ್ಟರ ಅಧ್ಯಕ್ಷತೆಯಲ್ಲಿ ನಾನು ಮುನ್ಸಿಪಲ್ ಕೌನ್ಸಿಲರ್ ಆಗಿದ್ದು ನನಗೆ ಸಂತೋಷದ ಅನುಭವ ಮತ್ತು ಲೋಕ ಲೋಕಜೀವನದ ಅನುಭವ ನನ್ನ ಜೊತೆಯಲ್ಲಿ ಕೌನ್ಸಿಲರ್ ಕೌನ್ಸಿಲರ್ಗಳಾಗಿದ್ದವರು ಎಲ್ಲ ವರ್ಗಗಳಿಂದಲೂ ಸನ್ಮಾನರಾಗಿದ್ದವರು ರಾವಬಹದ್ದೂರ್ ಬಿ ಕೆ ಗರುಡಾಚಾರ್ಯರು ಎಸ್ ವೆಂಕಟರಂಗಾರ್ಯರು ಅದೇಪ್ಪನವರು ಚಿನ್ನಸ್ವಾಮಿ ಶೆಟ್ಟರು ಉಸ್ಮಾನ್ ಖಾನ್ ಸಾಹೇಬರು ಕರಣಿಕ ಕೃಷ್ಣಮೂರ್ತಿಗಳು ಇವರೆಲ್ಲ ಮರ್ಯಾದಸ್ಥರು ಉಚ್ಚಾಯಿಸಿ ಮಾತನಾಡುವವರಲ್ಲ ಹೇಳಬೇಕಾದದ್ದನ್ನು ಗಂಭೀರವಾಗಿ ಹೇಳಿ ತಮ್ಮ ಉದ್ದೇಶವನ್ನು ಸಾಧಿಸಿಕೊಳ್ಳುತ್ತಿದ್ದರು ರೋಷಾವೇಶಗಳು ಬಂದಾಗ ಅಧ್ಯಕ್ಷರಾದ ಪುಟ್ಟಣ್ಣ ಶೆಟ್ಟರು ತಡೆ ಹಾಕಿ ಚರ್ಚೆಯನ್ನು ಹಲಕ್ಕೆ ತರುತ್ತಿದ್ದರು ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಒಂದು ಸಾರಿ ನೀರಿನ ಸರಬರಾಯಿಯನ್ನು ಕುರಿತು ಚರ್ಚೆ ಎದ್ದಿತು ಆ ವರ್ಷ ಮಳೆ ಕೆರೆಯಲ್ಲಿ ನೀರು ತೀರಾ ಕಡಿಮೆಯಾಗಿತ್ತು ಇದರ ಮೇಲೆ ಚರ್ಚೆ ಆ ಅವಸರದಲ್ಲಿ ಉಸ್ಮಾನ್ ಖಾನ್ ಸಾಹೇಬರು ಹೀಗೆ ಹೇಳಿದರು ಸ್ವಾಮಿ ಒಂದು ಜನ ಇದ್ದಾರೆ ನಲ್ಲಿಯ ಹತ್ತಿರ ಬಂದು ಒಂದು ಗಂಟೆಯಾದರೂ ಹೋಗುವುದೇ ಇಲ್ಲ ಮೈ ತಿಕ್ಕಿದು ತಿಕ್ಕಿದೆ ಬಟ್ಟೆ ಒಗೆದದದ್ದು ಒಗೆದ್ದದ್ದೆ ನೀರು ಹೀಗೆ ಹಾಳಾಗಿ ಹೋಗುತ್ತದೆ ಸ್ವಾಮಿ ಕರ್ಣಿಕ ಕೃಷ್ಣಮೂರ್ತಿಗಳು ಎದ್ದು ನಿಂತರು ಸ್ವಾಮಿ ಇವರು ಬ್ರಾಹ್ಮಣರನ್ನು ತಾನೇ ಅನ್ನುತ್ತಿರುವುದು ಎನ್ನುತ್ತಾ ತೋಳುಗಳನ್ನು ಚಾಚಿ ಕೈ ಜಾಡಿಸಿದರು ಕುಸ್ತಿಗೆ ಬರುವಂತೆ ಇನ್ನು ಮೂರು ನಾಲ್ಕು ಮಂದಿ ಮೇಲಕ್ಕೆ ಹೇಳಲು ಸಿದ್ಧರಾದರು ಪುಟ್ಟಣ್ಣ ಶೇಖರು ಹೇಳಿದರು ತಾಳಿ ತಾಳಿ ಅವರ ಅಭಿಪ್ರಾಯ ಕೇಳೋಣ ಉಸ್ಮಾನ್ ಖಾನ್ ಸಾಹೇಬರೇ ಬ್ರಾಹ್ಮಣರು ನೀರನ್ನು ಪೋಲು ಮಾಡುತ್ತಿದ್ದಾರೆಂದು ನಿಮ್ಮ ಅಭಿಪ್ರಾಯವೇ ಎಲ್ಲಾದರೂ ಉಂಟೆ ಸ್ವಾಮಿ ನನ್ನ ಅಂಗಡಿಗೆ ಬಂದು ಲೆಕ್ಕದ ಪುಸ್ತಕಗಳನ್ನು ನೋಡಲಿ ನಮ್ಮ ದೊಡ್ಡ ದೊಡ್ಡ ಜವಳಿ ಗಿರಾಕಿಗಳೆಲ್ಲ ಬ್ರಾಹ್ಮಣರೇ ಅವರು ಜವಳಿ ಕೊಂಡ ಹಾಗೆ ಇನ್ನು ಯಾರು ಕೊಳ್ಳುತ್ತಾರೆ ಅವರಿಂದಲೇ ಸ್ವಾಮಿ ನನಗೆ ಅನ್ನ ಹೀಗೆ ಕೋಪದಲ್ಲಿ ಪ್ರಾರಂಭವಾದದ್ದು ನಗುವಿನಲ್ಲಿ ಪರ್ಯಾವಸಾನ ಪುಟ್ಟಣ್ಣ ಶೆಟ್ಟರಲ್ಲಿ ದೊಡ್ಡ ಮನುಷ್ಯತನವಿದ್ದರಿಂದ ಎಲ್ಲರೂ ದೊಡ್ಡ ಮನುಷ್ಯತನವನ್ನು ತೋರಿಸುತ್ತಿದ್ದರು ಸಭೆಯಲ್ಲಿ ದೊಂಬಿ ಗದಲಗಳೇಳುತ್ತಿರಲಿಲ್ಲ ಲೌಕಿಕ ವಿವೇಕ ಪುಟ್ಟಣ್ಣ ಶೆಟ್ಟರವರು ಬಹು ಮುಟ್ಟಣ್ಣ ಶೆಟ್ಟರವರ ಬಹು ಮುಖ್ಯ ಗುಣ ಲೌಕಿಕ ವಿವೇಕ ಅದು ನಯವಿನಯ ಪೂರ್ವಕವಾದ ವಿವೇಕ ಯಾವ ನಾಜೂಕನ್ನು ಇಂಗ್ಲಿಶಿನಲ್ಲಿ ತ್ಯಕ್ ಎಂದು ಕರೆಯುತ್ತಾರೋ ಅದು ಲೋಕದಲ್ಲಿ ಎಷ್ಟು ಅಪರೂಪವಾದ ಗುಣವೋ ಅಷ್ಟು ಬೆಲೆಯುಳ್ಳ ಗುಣ ಟ್ಯಾಕ್ ಇಲ್ಲದಿದ್ದರೆ ನಮ್ಮ ಜೀವನ ಒರಟವಾ ಒರಟಾಟವಾದೀತು ತ್ಯಾಕ್ ನಾಜೂಕು ಎಂದರೆ ಅಸತ್ಯ ಎಂದು ಅರ್ಥ ಮಾಡತಕ್ಕದ್ದಲ್ಲ ಸತ್ಯವನ್ನು ಕಟುತೆಯಿಲ್ಲದ ಕಟು ಕಟುತೆಯಿಲ್ಲದಂತೆ ಯಾವ ಕಾಲಕ್ಕೆ ಎಷ್ಟು ಅವಶ್ಯಕವೋ ಅಷ್ಟನ್ನು ಮಾತ್ರ ಅದನ್ನು ಹೆಳುವ ರೀತಿಯಿಂದ ಯಾರಿಗೂ ಹಾನಿಯಾಗದಂತೆ ಹೇಳುವುದು ಟ್ಯಾಕ್ಟ್ ಲೋಕದಲ್ಲಿ ಬಹುಜನರು ಸತ್ಯವೆ ಸತ್ಯವೆಂಬುದು ಅವಶ್ಯವಾಗಿ ಹೊರಟು ಅದರ ಮುಕ ಮುಳ್ಳು ಮುಳ್ಳು ಅದರ ದ್ವನಿ ಗಡಸು ಎಂದು ತಿಳಿದುಕೊಂಡಿರುತ್ತಾರೆ ಅವರು ಯಾವ ಮಾತನ್ನು ಹೇಳಬೇಕಾದರೂ ಅನಾವಶ್ಯಕವಾದ ಸ್ವರಭಾವವನ್ನು ಹಾಕಿ ವೀರಾವೇಶದ ಧ್ವನಿಯಲ್ಲಿ ಹೇಳುವ ಅಭ್ಯಾಸ ಮಾಡಿಕೊಂಡಿರುತ್ತಾರೆ ಇಂಥ ಸತ್ಯವಚನದಿಂದ ಕೇಳುವವರಿಗೆ ಬೋಧೆಯಾಗುವುದು ಸತ್ಯಾಂಶಕ್ಕಿಂತ ಹೆಚ್ಚಾಗಿ ಆವೇಶ ನೀರು ಬಿಸಿಯಾಗಿದೆ ಎಂದು ಹೇಳುವುದಕ್ಕೂ ನೀರು ಸಿಡುತ್ತಿದೆ ಎಂದು ಹೇಳುವುದಕ್ಕೂ ವ್ಯತ್ಯಾಸವಿಲ್ಲವೇ ಈ ಭೇದಗ್ರಹಣವೇ ಸತ್ಯವಚನದ ಒಂದು ವಿಶೇಷ ಗುಣ ವಸ್ತು ಸಂಗತಿಯನ್ನು ಅದಕ್ಕೆ ಬಣ್ಣ ಕಟ್ಟಿ ಕೆಲವರ ವಾಡಿಕೆ ಇರುವ ಬಣ್ಣವನ್ನು ತೀರಿಸಿ ಹೇಳುವುದು ಇನ್ನು ಕೆಲವರ ವಾಡಿಕೆ ಬಣ್ಣ ಹೆಚ್ಚೂ ಇಲ್ಲದೆ ಕಡಿಮೆಯೂ ಇಲ್ಲದೆ ಹೇಳುವ ಮತ್ತೆ ಕೆಲವರ ವಾಡಿಕೆ ಲೋಕವ್ಯವಹಾರದಲ್ಲಿ ಈ ಮೂರು ಬಗೆಗಳಿಗೂ ಉಚಿತ ಸ್ಥಾನ ಉಂಟು ಹಾಗಾದರೆ ಈ ಔಚಿತ್ಯವೇನೆಂಬುದೇ ಎಂಬುದೇನು ಯಾವ ರೀತಿಯ ಮಾತಿನಿಂದ ಹಿತ ಹೆಚ್ಚಾಗಿ ಅಹಿತ ಕಡಿಮೆಯಾದಿತ್ತೋ ಅದು ಉಚಿತ ಯದ್ಭೂತ ಹಿತಮತ್ ಮತ್ಯಂ ತತ್ಸಮಿತಿಧಾರಣ ಆದದ್ದರಿಂದ ಆಡಿದ ಮಾತು ನಡೆದ ನಡ ನಡವಳಿಕೆಯು ಹಿತಪ್ರಯೋಜಕವಾಗಬೇಕು ಈ ಹಿತಸಿದ್ಧಿಗೋಸ್ಕರ ಕೆಲವು ಸಂದರ್ಭದಲ್ಲಿ ಧ್ವನಿಯನ್ನೆತ್ತಬೇಕಾಗುತ್ತದೆ ಬಲವಾದ ಮಾತುಗಳನ್ನು ಬಳಸಬೇಕಾಗುತ್ತದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಮಾತುಗಳನ್ನು ಮೃದು ಮಾಡಬೇಕಾಗುತ್ತದೆ ಮೆಲೆದನಿಯಲ್ಲಿ ಹೇಳಬೇಕಾಗುತ್ತದೆ ಧ್ವನಿ ಎಂತಾದಾಗಲಿ ಮಾತು ಹಿತಕರವಾಗಿ ಕೇಳಿದವರ ಮೇಲೆ ಪರಿಣಾಮ ಮಾಡುವುದು ಮುಖ್ಯ ಎಂದರೆ ಮಾತಿನ ರೀತಿ ಮಾತನಾಡುವವನೊಬ್ಬನನ್ನೇ ಅಲ್ಲ ಮಾತು ಕೇಳುವವನನ್ನು ಗಣನೆಗೆ ತೆರೆದುಕೊಳ್ಳಬೇಕಾಗುತ್ತದೆ ಮಾತೆಂಬುದು ದ್ವಿಪಕ್ಷ ಗ್ರಾಹ್ಯವಾಗಿರಬೇಕು ಇದನ್ನು ಪೂರ್ವಿಕರು ಬಹು ಚೆನ್ನಾಗಿ ಗ್ರಹಿಸಿದ್ದರು ಆಶ್ಚರ್ಯೋ ವಕ್ತ ಕುಶಲೋಶ್ಯ ಶ್ರೋತ ವಕ್ತಾ ಶ್ರೋತಾಚ ದುರ್ಬಲ ಹೀಗೆ ಎಲ್ಲ ಸಂವಾದದಲ್ಲಿಯೂ ಮಾತು ಸತ್ಯವನ್ನೊಳಗೊಂಡಿರಬೇಕು ಮತ್ತು ಕೇಳುವವನ ಯೋಗ್ಯತೆ ಮನೋಧರ್ಮಗಳಿಗೆ ಅನುಕೂಲವಾಗಿರಬೇಕು ಇದು ಟ್ಯಾಟಿನ ಮರ್ಮ ಪುಟ್ಟಣ ಶೆಟ್ಟರ್ ಈ ತತ್ವವನ್ನು ಅನುಸರಿಸಿದ್ದವರೆಂದು ನನ್ನ ನಂಬಿಕೆ ಅನುದ್ವೇಗಕರಂ ವಾಕ್ಯಂ ಇದು ಅವರ ವ್ರತ ಅದು ಬಹು ಕಷ್ಟವಾದ ವ್ರತ ನಮಗೆಲ್ಲ ಕಾಫಿ ಕೊಂಚ ತಣುವಾಗಿದ್ದರೆ ಕೋಪ ಬಂದು ಬಿಡುತ್ತದೆ ಕೊಂಚ ಬಿಸಿ ಹೆಚ್ಚಾಗಿದ್ದರೆ ಮತ್ತು ನಮ್ಮ ಮನಸ್ಸಿನ ಕಾವುಗಳು ನಮ್ಮ ಹಿಡಿತದಲ್ಲಿರುವುದಿಲ್ಲ ಪುಟ್ಟಣ್ಣ ಶೆಟ್ಟರಿಗೆ ಹೇಗೋ ಈ ವಾಗ್ಮಯಮ ಬಂದಿತ್ತು ಇದನ್ನೇ ಭಗವದ್ಗೀತೆಯಲ್ಲಿ ವಾಗ್ಮಯಂ ತಪ ಎಂದು ಪ್ರಶಂಸೆ ಮಾಡಿದ್ದಾರೆ ಯಾಚಕರ ಹಾವಳಿ ಪುಟ್ಟಣ್ಣ ಶೆಟ್ಟರು ದೊಡ್ಡ ಅಧಿಕಾರದಲ್ಲಿದ್ದವರು ಮತ್ತು ಪ್ರಭಾವಶಾಲಿಗಳು ಆದ್ದರಿಂದ ಅವರಲ್ಲಿಗೆ ಯಾಚನಾರ್ಥವಾಗಿ ಬರುತ್ತಿದ್ದವರ ಸಂಖ್ಯೆ ಹೆಚ್ಚಿನದು ಅವರು ಯಾಚಿಸುತ್ತಿದ್ದದೆಲ್ಲ ಎಲ್ಲ ಸಂದರ್ಭದಲ್ಲೂ ಸಕಾರಣವಾದದ್ದೆಂದು ಯಾರೂ ಹೇಳರು ಕಾರ್ಯ ಸಾಧ್ಯವಲ್ಲದ ಬೇಡಿಕೆಗಳೇ ಹೆಚ್ಚು ಇಂತಹ ಅಸಾಧ್ಯವಾದ ಬೇಡಿಕೆಗಳನ್ನು ಬೇಡಿದವರ ವಿಷಯದಲ್ಲಿ ಪುಟ್ಟಣ್ಣ ಶೆಟ್ಟರು ಅನುಸರಿಸಬೇಕಾಗಿದ್ದ ನೀತಿ ಯಾವುದು ನಿಮ್ಮ ಬೇಡಿಕೆ ಅಯುಕ್ತವಾದದ್ದು ಎಂದರೆ ಬೇಡುವವರ ಮೇಲೆ ಏನು ಪರಿಣಾಮವಾದಿತ್ತು ಅದನ್ನು ಮಾಡಿಕೊಟ್ಟೇನು ಎಂದು ಹೇಳಿದರೆ ಏನು ಪರಿಣಾಮವಾದಿತ್ತು ದಿತ್ಯ ಹೇಳಿದರೆ ಯಾಚಕರಿಗೆ ನಿರಾಶೆ ಸಟೆ ಹೇಳುವುದು ಅಂತ ಸಾಕ್ಷಿಗೆ ವಿರೋಧ ಪುಟ್ಟಣ್ಣ ಶೆಟ್ಟರು ದಿನದಿನವೂ ಇಂಥ ಸಂದರ್ಭಗಳಲ್ಲಿ ಸಿಕ್ಕಿ ಸಂಕಟ ಆಗಲಿ ನೋಡೋಣ ಎನ್ನುವರು ಯೋಚನೆ ಮಾಡುತ್ತೇನೆ ಎನ್ನುವರು ಹೇಳಿ ನೋಡುತ್ತೇನೆ ಎನ್ನುವರು ಬೇಡಿಕೆ ಅಸಾಧ್ಯವಾದದ್ದೆಂಬುದನ್ನು ಅವರು ಸೂಚಿಸಿಯೇ ಸೂಚಿಸುವರು ಯಾಚಕರು ಅದು ಕಿವಿಗೆ ಬೀಳಲಿಲ್ಲವೆಂಬಂತೆಯೇ ನಡೆಯುವರು ಬಂದ ಜನಕ್ಕೆ ಮುಖ ಒಂದು ದೊಡ್ಡ ವಿಷಯವಲ್ಲ ಅವರ ಬೇಡಿಕೆ ಅಸಂಗತವೆಂದು ಧ್ವನಿತವಾಗಿ ಹೇಳಿದರೆ ಅವರು ಅದನ್ನು ಗ್ರಹಿಸಿ ನಡೆದುಕೊಂಡಲ್ಲಿ ಕಷ್ಟವೇನೂ ಇಲ್ಲ ಗ್ರಹಿಸದೇ ಹೋದರೆ ಆಗ ಏನಾದರೂ ಒಂದು ಲಘುವಾದ ಸಮಾಧಾನದ ಮಾತನ್ನು ಆಡಿ ಅವರನ್ನು ಕಳುಹಿಸಬೇಕಾಗುತ್ತದೆ ಇಂಥ ಅಸಾಧ್ಯ ಯಾಚಕರಿಂದ ಕಾರಣ ವಿಚಾರ ಮಾಡದ ಜನದಿಂದ ಪುಟ್ಟಣ್ಣ ಶೆಟ್ಟರವರ ಹೆಸರಿಗೆ ಅವರು ಬರಿಯ ಮೇಲ್ನಗುವಿನ ಮನುಷ್ಯರೆಂದು ಅಪಕೀತ್ತಿ ಬಂದಿದೆ ವಾಸ್ತವವಾಗಿ ಅವರು ಯಾರಿಗೂ ಎಂದೂ ಒಂದು ಅಸಭ್ಯ ಮಾತನ್ನಾಡಿದವರಲ್ಲ ಸುಳ್ಳು ಸುಳ್ಳು ಮಾಡಿದವರಲ್ಲ ಚಾಮರಾಜಪೇಟೆಯ ಮನೆ ಪುಟ್ಟಣ್ಣ ಶೆಟ್ಟರವರ ಮನೆ ಚಾಮರಾಜಪೇಟೆಯ ಐದನೆಯ ರಸ್ತೆಯಲ್ಲಿದ್ದದ್ದು ಎಲ್ಲ ದೃಷ್ಟಿಗಳಿಂದಲೂ ಸೊಗಸಾದದ್ದು ವಿಶಾಲವಾದ ಪರಿಸರ ಎತ್ತರವಾದ ನಿವೇಶನ ಗಾಳಿ ಬೆಳಕುಗಳು ಯಥೇಚ್ಛವಾಗಿದ್ದವು ಎಲ್ಲೆಡೆಯೂ ಹುಲ್ಲು ಬಯಲು ಅಲ್ಲಲ್ಲಿ ಸಣ್ಣ ಸಣ್ಣ ಮರಗಳು ಸಂಪಿಗೆ ನಾಗಲಿಂಗ ಪಾದರಿ ಮಲ್ಲಿಗೆ ಮೊದಲಾದ ಹೂ ಗಿಡಗಳ ಮದರುಗಳು ದಿನ ದಿನವೂ ಒಣಗೆಲೆ ತೆಗೆದು ಯಾವಾಗಲೂ ಚೊಕಟವಾಗಿರುತ್ತಿದ್ದವು ಈ ವಿಶಾಲವಾದ ಆವರಣದ ನಡುವೆ ಬೈಟಕು ಮನೆ ಅದರ ಹಿಂದೆ ಭೋಜನ ಅದರಿಂದಾಚೆಗೆ ಗಾಡಿ ಖಾನೆ ನಾಲ್ಕು ಕಡೆಯೂ ಪ್ರಾಕಾರದ ಗೋಡೆಯ ಬದಿಯಲ್ಲಿ ಕಾಲುದಾರಿಗಳು ಪುಟ್ಟಣ್ಣ ಶೆಟ್ಟರ ಬೆಳಗಿನ ಅಂಗವ್ಯಾಯಾಮವು ಈ ಸುಂದರವಾದ ತೋಟದಲ್ಲಿ ಲಘು ಸಂಚಾರದಿಂದ ಅವರನ್ನು ನೋಡಲು ಬರುತ್ತಿದ್ದ ಜನರಲ್ಲಿ ಮೂರು ನಾಲ್ಕು ದರ್ಜೆ ಒಂದು ದರ್ಜೆಯವರು ಪುಟ್ಟಣ್ಣ ಶೆಟ್ಟರು ವಾಯು ಸೇವನೆಗಾಗಿ ಸಂಚಾರ ಮಾಡುತ್ತಿದ್ದಾಗ ಕಾಂಪೌಂಡ್ನಲ್ಲಿ ಅವರ ಪಕ್ಕದಲ್ಲಿಯೋ ಹಿಂದೆಯೋ ನಡೆದು ಮಾತು ಮುಗಿಸಿ ಹೋಗುವರು ಇಂಥವರು ನೂರರಲ್ಲಿ ಐವತ್ತರಷ್ಟು ಇನ್ನೂ ಮೂವತ್ತು ಮಂದಿ ಬೈಟಕು ಮನೆಯ ವರಾಂಡದಲ್ಲಿ ಇದು ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ಬೇಟಿಗಾರರಲ್ಲಿ ಸುಮಾರು ಹತ್ತು ಹದ್ನೈದು ಮಂದಿಗೆ ಮಾತ್ರ ಬೈಟಕ್ಕು ಖಾನೆಯ ನಡುಮನೆಯೊಳಕ್ಕೆ ಪ್ರವೇಶ ಅಲ್ಲಿ ಸೋಫಾ ಮೆತ್ತೆಯ ಕುರ್ಚಿ ಮೊದಲಾದ ಪರಿಕರಗಳು ಇನ್ನೂ ಅಪರೂಪದ ದರ್ಜೆಯವರು ನೂರಕ್ಕೆ ಐದು ಮಂದಿ ಇವರನ್ನು ಒಳಗಡೆಯ ಕೊಠಡಿಯೊಳಕ್ಕೆ ಕರೆದುಕೊಂಡು ಹೋಗಿ ಅಂತರಂಗ ಸಂಭಾಷಣೆ ಹೀಗೆ ವಿಸೆಟರುಗಳಿಗೆ ಜಾಗ ಗೊತ್ತಾಗಿತ್ತು ಆದರೆ ಎಲ್ಲೆಲ್ಲಿಯೂ ಮರ್ಯಾದೆಯೇ ಬೇಕೋ ಬಿಟ್ಟಿ ಎಂಬುದಿಲ್ಲ ಎಲ್ಲೆಲ್ಲಿಯೂ ಚೊಕಟ ಎಲ್ಲೆಲ್ಲಿಯೂ ಅಚುಕಟ್ಟು ಎಲ್ಲಿಯೂ ಒಂದು ದೂಡಿನ ಕೆಡವಿಲ್ಲ ಎಲ್ಲಿಯೂ ಮಾಸಲು ಮುರುಕಲು ಇಲ್ಲ ಎಂತವರಿಗೂ ಅಪ್ಯಾಯಕಾರಿಯಾದ ವಾತಾವರಣ ಶೇಷಾದ್ರಿ ಅಯ್ಯರವರ ಮನೆಯ ಡೌಲಿಲ್ಲ ಆನಂದರಾಯರ ಮನೆಯ ಇಕ್ಕಟ್ಟಿಲ್ಲ ಪುಟ್ಟಣ್ಣ ಶೆಟ್ಟರ ಮನೆಯು ನೆಮ್ಮದಿಯ ಆನಂದ್ ಅಂಧವೂ ಅನುಕೂಲವೂ ಸೇರಿದ್ದದ್ದು ಹಿತವಾದ ಒಂದು ದಿನ ಮಧ್ಯಾಹ್ನ ಒಬ್ಬ ವಕೀಲರು ಪುಟ್ಟಣ್ಣ ಶೆಟ್ಟರವರಲ್ಲಿಗೆ ಬಂದರು ಅವರನ್ನು ಒಂದು ಬುದ್ಧಿವಾದ ಕೇಳಿದರು ಹೀಗೆ ಸರಕಾರದವರು ನನಗೆ ಇದೇನೋ ಒಂದು ಕಾಗದ ಕಳಿಸಿದ್ದಾರೆ ಇದಕ್ಕೆ ಏನು ಜವಾಬು ಬರೆಯಬೇಕೋ ಅಪಣೆಯಾಗಬೇಕು ಅದೇನು ಕಾಗದ ವಕೀಲರು ಕೊಟ್ಟ ಕಾಗದವನ್ನು ನೋಡಿದರು ಅದರಲ್ಲಿ ಆ ವಕೀಲರಿಗೆ ಸಬ್ಜಡ್ಜಿ ಕೆಲಸವನ್ನು ಕೊಡಲಿರುವುದಾಗಿಯೂ ಅವರು ತಮ್ಮ ಉತ್ತರ ಕಳಿಸಬೇಕೆಂಬುದಾಗಿಯೂ ಇತ್ತು ಪುಟ್ಟಣ ಶೆಟ್ಟರು ಮುಗುಳ್ನಗೆ ನಕ್ಕು ವಕೀಲರನ್ನು ಕುರಿತು ಹೇಳಿದರು ಬಹಳ ಸಂತೋಷ ನೀವು ಈಗ ಎಷ್ಟು ಇನ್ಕಮ್ ಟ್ಯಾಕ್ಸ್ ಕೊಡುತ್ತಿದ್ದೀರೋ ವಕೀಲರು ಜವಾಬು ಹೇಳಲು ಕೊಂಚ ಹಿಂತೆಗೆದು ಮೆಲ್ಲಗೆ ಹೇಳಿದರು ಈಗ ಸದ್ಯ ಏನೂ ಕೊಡುತ್ತಿಲ್ಲ ಹಾಗಾದರೆ ಇನ್ನೊಬ್ಬರನ್ನು ಕೇಳಬೇಕಾದದ್ದೇ ಇಲ್ಲವಲ್ಲ ಅಗತ್ಯವಾಗಿ ಒಪ್ಪಿಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಲೆಕ್ಕಾಚಾರ ಇದು ಇನ್ನೊಂದು ಪ್ರಕರಣ ಒಂದು ದಿನ ಮಧ್ಯಾಹ್ನ ಹಯವದನ ರಾಯರವರು ದಯಮಾಡಿಸಿ ಶೆಟ್ಟರವರ ಎದುರಿಗೆ ಕುಳಿತಿದ್ದರು ನಾನು ಅಲ್ಲಿದ್ದೆ ಈಗ ಇನ್ನೊಬ್ಬಾತ ಬೀದಿಯಿಂದ ಒಳಕ್ಕೆ ಬಂದು ಯಜಮಾನರಿಗೆ ಕೈ ಅವರು ಪುಟ್ಟಣ್ಣ ಶೆಟ್ಟರ್ ಮನೆಯ ಯಾವುದೋ ರಿಪೇರಿ ಕೆಲಸವನ್ನು ಮಾಡಿಸಿದ್ದರಂತೆ ಆ ಕಾಂಟ್ರಾಕ್ಟರು ವರಾಂಡದಿಂದ ಹೊರಗಡೆ ನಿಂತುಕೊಂಡರು ಶೆಟ್ಟರವರು ಏನ್ರಿ ಎಂದು ವಿಚಾರಿಸಿದರು ಆತ ನನ್ನ ಬಿಲು ಎಂದರು ಅಷ್ಟರೊಳಗಾಗಿ ಹಯೋಧನ ರಾಯರು ಆತನ ಕಡೆಗೆ ತಿರುಗಿ ನಿಮ್ಮ ಬಿಲ್ ಆಗಿದೆ ಆಗಿದೆಯಪ್ಪ ನನ್ನ ಆಫೀಸಿಗೆ ಬಂದುಬಿಡಿ ಚೆಕ್ ಬರೆದು ಎಂದರು ಹಯೋಧನ ರಾಯರು ಇಂತಹ ಹಣಕಾಸಿನ ವಿಷಯಗಳಲ್ಲಿ ಪುಟ್ಟಣ್ಣ ಶೆಟ್ಟರವರಿಗೆ ಆಪ್ತ ಸಹಾಯಕರಾಗಿದ್ದರು ಕಂಟ್ರಾಕ್ಟರು ಯಾವಾಗ ಬರಬೇಕೆಂದು ಅಪಣೆಯಾಗುತ್ತದೆ ಎಂದರು ಹಯೋಧನ ರಾಯರು ಬನ್ನಿ ಸಂಜೆ ಮುನ್ನೂರ ಎಂಬತ್ತಕ್ಕೆ ಎಂದರು ಕಂಟ್ರಾಕ್ಟರು ತಮ್ಮಿಷ್ಟ ಎಂದರು ಪುಟ್ಟಣ್ಣ ಶೆಟ್ಟರು ಬಿಲ್ಲಿನ ಮೊಬೈಲ್ಗೂ ಎಷ್ಟು ಎಂದರು ಹಯೋಧನ ರಾಯರು ಎಂಬತ್ತೈದು ರೂಪಾಯಿ ಆರಾಣೆ ಎಂಟು ಕಾಸು ಎಂದರು ಕೆಲಸ ಮುಗಿದು ಯಾದ ಮೇಲೆ ತೀರ್ಮಾನವಾಗಿದ್ದದ್ದು ಆ ಮೊಬಲಗು ಶೆಟ್ಟರವರು ಹಯವದನ ರಾಯರನ್ನು ಐದು ಚಿಲ್ಲರೆ ಯಾಕೆ ಕತ್ತರಿಸುತ್ತೀರಿ ಎಂದರು ರಾಯರು ಅದೇನು ಜುಜಿಬಿ ಎಂದರು ಶೆಟ್ಟರು ಜುಜುಬಿಯಾದರೆ ಕೊಟ್ಟು ಬಿಡಬಹುದಲ್ಲ ಎಂದರು ಇದು ಅವರ ಸ್ವಭಾವ ಮೇಲೆ ಲೆಕ್ಕಾಚಾರದ ಸ್ವಭಾವ ಲೆಕ್ಕಾಚಾರ ಮೇಲೆ ಔದಾರ್ಯವೂ ಉಂಟು ಪಾಂಡಿತ್ಯವೇ ಪುಟ್ಟಣ್ಣ ಶೆಟ್ಟರ್ ಲೋಕ ನಿರ್ವಾಹದಲ್ಲಿ ಜಯಶಾಲಿಯಾದದ್ದು ಬರಿಯ ನವರು ಉಪಾಯ ಇಷ್ಟರಿಂದಲೇನೋ ಅವರ ಬುದ್ಧಿಶಕ್ತಿಯೂ ದೊಡ್ಡದೋ ಈ ಪ್ರಶ್ನೆಯನ್ನು ಬಹುಜನ ನನ್ನೊಡನೆ ಎತ್ತಿದ್ದಾರೆ ಪುಟ್ಟಣ್ಣ ಶೆಟ್ಟರ್ ಮೈಸೂರು ವಿಶ್ವವಿದ್ಯಾ ಎಲ್ಎಲ್ಡಿ ಪ್ರಶಸ್ತಿಯನ್ನು ಕೊಟ್ಟಾಗ ಆ ಪ್ರಶ್ನೆ ಪ್ರಬಲವಾಗಿತ್ತು ಈ ಪ್ರಶ್ನೆಗೆ ಯಾವ ಪರೀಕ್ಷೆಯನ್ನು ಪಾಸ್ ಮಾಡದ ನನ್ನಂತವನು ಉತ್ತರ ಕೊಡ ಹೊರಡುವುದು ಅಧಿಕ ಪ್ರಸಂಗಿತನ ವಾದಿತ್ತೇನೋ ವಾದಿತೋ ಏನೋ ಪುಟ್ಟಣ್ಣ ಶೆಟ್ಟರ್ ಯಾವ ಪರೀಕ್ಷೆಯನ್ನು ಪಾಸ್ ಮಾಡಿದವರಲ್ಲ ತಾವು ಪಂಡಿತರೆಂದು ಹೇಳಿಕೊಳ್ಳಲು ಆಸೆ ಅಲ್ಲ ಯಾವ ಶಾಸ್ತ್ರವನ್ನು ಅಭ್ಯಾಸ ಮಾಡಿದವರೂ ಅಲ್ಲ ಅವರಿಗಿದ್ದ ಬಂಡವಾಳ ಅವರ ನೈಜವಾದ ಲೌಕಿಕ ವಿವೇಕ ಕಾಮನ್ಸೆನ್ಸ್ ಅನಪೇಕ್ಷಿ ತಗುರು ವಚನ ಸರ್ವಾನ್ ಗ್ರಂಥಿನ್ ವಿಭೇದಯತಿ ಸಮ್ಯಕ್ ವಿಘಟಿಯತ್ ವಿಘಟಿಯತಿ ಪರರಹಸ್ಯಂ ವಿಮರ್ಶಕ್ತಿರ್ ನಿಜಾಜಯತಿ ನನ್ನ ಒಂದು ಅನುಭವವನ್ನು ಹೇಳುತ್ತೇನೆ ಮೊದಲನೆಯ ಪ್ರಪಂಚ ಯುದ್ಧದ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ಬ್ರಿಟಿಷ್ ಸೈನ್ಯದ ಒಂದು ತುಕಡಿ ಬೆಂಗಳೂರಿನಲ್ಲಿ ತಂಗಿತ್ತು ಅದು ಟೆರಿಟೋರಿಯಲ್ಸ್ ಎಂಬ ದಳ ಆ ದಳದಲ್ಲಿದ್ದ ಜನ ವಿದ್ಯಾವಂತರು ಇಂಗ್ಲೆಂಡಿನ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಮೊದಲಾದ ಪ್ರಸಿದ್ಧ ವಿಶ್ವವಿದ್ಯಾನಿಲಯಗಳಲ್ಲಿ ವಿದ್ಯಾರ್ಥಿಗಳಾಗಿದ್ದ ಯುವಕರು ಕೇವಲ ಸ್ವದೇಶಾಭಿಮಾನದ ಕಾರಣದಿಂದ ಈ ಟೆರಿಟೋರಿಯಲ್ಸ್ ದಳದಲ್ಲಿ ಸೇರಿದ್ದವರು ಇಂಥ ದ್ವಿಜನ ನಮ್ಮ ದೇಶಕ್ಕೆ ಬಂದು ಇಲ್ಲಿ ತಂಗಿರುವಾಗ ಅವರಿಗೆ ಇಂಡಿಯಾ ದೇಶದ ಚರಿತ್ರೆ ಸಾಹಿತ್ಯ ಸಮಾಜ ಸಂಪ್ರದಾಯ ಮುಂತಾದ ಮುಖ್ಯ ವಿಷಯಗಳನ್ನು ಪರಿಚಯ ಮಾಡಿಸಿದರೆ ಅದರಿಂದ ಇಂಗ್ಲೆಂಡ್ ಇಂಡಿಯಾ ಎರಡು ದೇಶಗಳಿಗೂ ಒಳ್ಳೆಯದಾಗಬಹುದೆಂದು ಆಗಿನ ಬ್ರಿಟಿಷ್ ರೆಸಿಡೆಂಟ್ ಸರ್ ಶೂಡಾಲಿ ಅವರು ಆಲೋಚಿಸಿದರು ಆಲೋಚನೆಯ ಮೇರೆಗೆ ಮೈಸೂರಿನ ಆಡಳಿತವನ್ನು ಚರಿತ್ರೆಯನ್ನು ಕುರಿತು ಉಪನ್ಯಾಸ ಮಾಡಬೇಕೆಂದು ಪುಟ್ಟಣ್ಣ ಶೆಟ್ಟರ್ ಅವರನ್ನು ಕೇಳಿಕೊಂಡಿದ್ದರಂತೆ ಉಪನ್ಯಾಸ ನಲವತ್ತು ನಿಮಿಷಗಳಿಗೆ ಮೀರಬಾರದು ಪುಟ್ಟಣ್ಣ ಶೆಟ್ಟರ್ ಅವರು ನನಗೆ ಈ ವಿಷಯ ಗೊತ್ತಿರಲಿಲ್ಲ ಆದರೆ ಒಂದು ದಿನ ಮಧ್ಯಾಹ್ನ ನಾನು ಅವರ ಮನೆಗೆ ಹೋಗಬೇಕೆಂದು ಕರೆ ಬಂದಿತ್ತು ಅದರಂತೆ ನಾನು ಸುಮಾರು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಅವರ ಮನೆಗೆ ಹೋದೆ ಪುಟ್ಟಣ್ಣ ಶೆಟ್ಟರ್ ನನಗೆ ಹೇಳಿದರು ನೀವು ಇಲ್ಲಿ ಈ ಕುರ್ಚಿಯ ಮೇಲೆ ಕುಳಿತುಕೊಳ್ಳಿ ನಾನು ಈ ಕೋಣೆಯಲ್ಲಿ ಮೇಜಿನ ಮುಂದೆ ಕುಳಿತು ಬರೆಯುತ್ತೇನೆ ಹಾಳೆ ಹಾಳೆಯಾಗಿ ಬರೆದು ಬರೆದಂತೆ ಅದನ್ನು ನಿಮ್ಮ ಕೈಗೆ ಕೊಡುತ್ತೇನೆ ನೀವು ಓದಿ ನೋಡಿ ತಿದ್ದುವುದೇನಾದರೂ ಇದ್ದರೆ ಹೇಳಿ ಅದರಂತೆ ನಡೆಯಿತು ಯಾವುದೋ ಹಳೆಯ ಕ್ಯಾಲೆಂಡರ್ನ ಹಾಳೆಗಳ ಹಿಂಬಾಗದ ಮೇಲೆ ಅವರು ಬರೆದು ಬರೆದು ನನ್ನ ಕೈಗೆ ಕೊಡುತ್ತಿದ್ದರು ನಾನು ಆ ಬರವಣಿಗೆ ಕೊಡುತ್ತಿದ್ದರು ಆ ಬರವಣಿಗೆ ನಾನು ಮೇಲೆ ಹೇಳಿದ ವಿಷಯವನ್ನು ಕುರಿತದ್ದು ಆಧುನಿಕ ಮೈಸೂರಿನ ಚರಿತ್ರೆ ಮತ್ತು ಆಡಳಿತ ನಾನು ಪ್ರತಿಯೊಂದು ಹಾಳೆಯನ್ನು ಸಾವಧಾನವಾಗಿ ಓದಿದೆ ಸುಮಾರು ಒಂದು ಗಂಟೆಯೊಳಗಾಗಿ ಇಷ್ಟು ದೊಡ್ಡ ವಿಷಯವನ್ನು ಕುರಿತು ಇಷ್ಟು ಸಂಗ್ರಹವಾಗಿ ಇಷ್ಟು ವಿಷದವಾಗಿ ಮತ್ತು ಇಷ್ಟು ಪ್ರಮಾಣವತ್ತಾಗಿ ಬರೆಯಬಲ್ಲವರು ಯಾವ ಪರೀಕ್ಷೆಯನ್ನು ಪಾಸ್ ಮಾಡದಿದ್ದರೂ ಪಂಡಿತರೆ ಶಕ್ತಿವಂತರೇ ಎಂದು ನನಗನ್ನಿಸಿತು ಸಂತೋಷಜನಕತ್ವ ಅವರ ಬುದ್ಧಿಗುಣಗಳಲ್ಲಿ ಮುಖ್ಯವಾದದ್ದು ಯುಕ್ತಾಯುಕ್ತ ವಿವೇಕ ಮತ್ತು ನಯವಿನಯ ಎಂದು ಹೇಳಿದೆ ಅವರ ನೀತಿ ಗುಣಗಳಲ್ಲಿ ಮುಖ್ಯವಾದದ್ದು ಸಂತೋಷ ಪ್ರದಾಯಕತ್ವ ಅವರು ಎಲ್ಲರೊಡನೆಯೂ ಹಿತಕರವಾದ ರೀತಿಯಲ್ಲಿ ವರ್ತಿಸಬೇಕೆಂದಿದ್ದವರು ಯಾರೊಡನೆಯೂ ಒಂದು ಕಠಿಣವಾದ ಮಾತನ್ನಾಗಲಿ ಮಾನಹಾನಿಕರವಾದ ಮಾತನ್ನಾಗಲಿ ಆಡಿದವರಲ್ಲ ಮತ್ತು ಎಲ್ಲರಿಗೂ ಕೂಡಿದಷ್ಟು ಸಂತೋಷವನ್ನುಂಟು ಮಾಡಬೇಕೆಂದು ಅವರ ತಾತ್ಪರ್ಯ ಸಂತೋಷಂ ಜನಯೇತ್ ಪ್ರಾಜ್ಞ ತದ್ದೇವೇಶ್ವರ ಪೂಜನಂ ಅವರು ಬಹುಮಂದಿಗೆ ಉಪಕಾರಿಗಳಾಗಿದ್ದರು ಉದಾರಿಗಳಾಗಿದ್ದರು ಸಾವಿರದ ಒಂಬೈನೂರ ಮೂವತ್ತೇಳರ ಸುಮಾರಿನಲ್ಲಿ ಹಳೆಯ ಅಠಾರ ಕಚೇರಿಯ ಪೂರ್ವಭಾಗದಲ್ಲಿ ಮ್ಯೂಸಿಯಂಗೆ ಎದುರಾಗಿ ಒಂದು ಸೋಪಾನ ವೇದಿಕೆಯನ್ನು ಶ್ರೀಮನ್ ಮಹಾರಾಜರ ಅಪ್ಪಣೆಯ ಮೇರೆಗೆ ಕಟ್ಟಲಾಗುತ್ತಿತ್ತು ಅರಮನೆಯ ಮೋಲಗ ಮೊದಲಾದವನ್ನು ಜನ ಕುಳಿತು ಕೇಳುವುದಕ್ಕಾಗಿ ಆ ಕೆಲಸ ನಡೆಯುತ್ತಿದ್ದಾಗ ಒಂದು ದಿನ ಸಂಜೆ ನಾನು ತಂಗಾಳಿಗೋಸ್ಕರವೆಂದು ಅಲ್ಲಿಗೆ ಹೋದೆ ಅದು ಬೇಸಗಿಯ ಕಾಲ ಪುಟ್ಟಣ್ಣ ಶೆಟ್ಟರು ಅಲ್ಲಿಗೆ ಆ ವೇಳೆಗೆ ಬಂದಿದ್ದರು ಆಗ ಅವರು ನನಗೆ ಹೇಳಿದರು ಮಾರಿನ ದಿನ ನಾನು ಅವರ ಮನೆಗೆ ಹೋಗತಕ್ಕದ್ದೆಂದು ನನ್ನನ್ನು ಮನೆಯ ಒಳಗಡೆ ಒಂದು ಕೋಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಕುಳಿತು ಪುಟ್ಟಣ್ಣ ಶೆಟ್ಟರು ತಮ್ಮ ಆಲೋಚನೆಯೊಂದನ್ನು ಹೇಳಿದರು ನನಗೆ ವಯಸ್ಸಾಗುತ್ತಾ ಬಂತು ದೇವರು ಕೊಟ್ಟದ್ದನ್ನು ಧರ್ಮ ಕಾರ್ಯಕ್ಕೆ ಕೊಡಬೇಕೆಂದು ತೋಚಿತು ಕೊಂಚ ಹಣವನ್ನು ಪುರಭವನಕ್ಕಾಗಿ ಕೊಟ್ಟಿದ್ದೇನೆ ಕೊಂಚವನ್ನು ವಿಕ್ಟೋರಿಯಾ ಆಸ್ಪತ್ರೆಗೋಸ್ಕರ ಕೊಟ್ಟಿದ್ದೇನೆ ಇನ್ನು ಕೊಂಚ ಹಣವನ್ನು ಒಂದು ಧರ್ಮಾರ್ಥ ವಾದ ವಿದ್ಯಾರ್ಥಿನಿಲಯಕ್ಕೆ ವಿನಿಯೋಗಿಸಬೇಕೆಂದು ಯೋಚನೆ ನಿಮ್ಮ ಅಭಿಪ್ರಾಯವೇನು ಆ ವಿದ್ಯಾರ್ಥಿ ನಿಲಯದಲ್ಲಿ ಎಲ್ಲ ಹಿಂದೂ ಜನರಿಗೂ ಅವಕಾಶ ಇರಬೇಕು ಬ್ರಾಹ್ಮಣರು ಅವಶ್ಯವಾಗಿ ಅಲ್ಲಿರಬೇಕು ಹದಿನೈದು ಇಪ್ಪತ್ತು ಮಂದಿಯಾದರೂ ಬ್ರಾಹ್ಮಣರಿರಬೇಕು ಲಿಂಗಾಯತ ಮತದವರು ಇರಬೇಕು ಇವರ ಸಂಖ್ಯೆ ಕೊಂಚ ಹೆಚ್ಚಾಗಿದ್ದರೂ ಇರಬಹುದು ಹೇಗಿದೆ ಈ ಯೋಚನೆ ನನಗೆ ಅತ್ಯಂತ ಸಂತೋಷವಾಯಿತು ಅದು ತುಂಬಾ ದೊಡ್ಡ ಮನಸ್ಸಿನ ಆಲೋಚನೆ ಔದಾರ್ಯವನ್ನು ತೋರಿಸುವುದು ಮಾತ್ರವಲ್ಲದೆ ದೂರದೃಷ್ಟಿಯನ್ನು ತೋರಿಸುತ್ತದೆ ತುಂಬಾ ಒಳ್ಳೆಯದು ಎಂದೆ ಅವರು ಸಂತೋಷ ಎಂದು ಹೇಳಿ ಆದರೆ ವಿವರಗಳು ಇನ್ನೂ ನಿಶ್ಚಯವಾಗಿಲ್ಲ ಇನ್ನು ಒಬ್ಬಿಬ್ಬರನ್ನು ನಾನು ಕೇಳಬೇಕಾಗಿದೆ ಯೋಚನೆ ಪೂರಿಯ ಪೂರ್ತಿಯಾದ ಮೇಲೆ ಮತ್ತೆ ಮಾತನಾಡೋಣ ಎಂದರು ಇದಾದ ಒಂದು ವಾರದೊಳಗಾಗಿ ಬುಲ್ ಟೆಂಪಲ್ ರಸ್ತೆಯಲ್ಲಿರುವ ವೀರಶೈವ ವಿದ್ಯಾರ್ಥಿ ನಿಲಯ ಪ್ರಾರಂಭವಾಯಿತು ಬಿರ್ಜಾ ಸಾಹೇಬರು ಆ ದಿನದ ಉತ್ಸವವನ್ನು ನಡೆಸಿದರು ಉತ್ತಮವಾದ ಉಪನ್ಯಾಸಗಳಾದವು ಅದಾದ ಕೊಂಚ ಕಾಲದೊಳಗಾಗಿ ಪುಟ್ಟಣ ಶೆಟ್ಟರ ಆಯಸ್ಸು ಮುಗಿಯಿತು ಆಗ ಅವರ ವಯಸ್ಸು ಎಂಬತ್ತೆರಡು ಆಡಳಿತ ವಿಚಕ್ಷಣೆ ಪುಟ್ಟಣ್ಣ ಶೆಟ್ಟರವರ ಅಧ್ಯಕ್ಷತೆಯಲ್ಲಿ ವಿಚಕ್ಷಣೆಯು ಜನ ಸಮಾಧಾನವು ಮಿಳಿತವಾಗಿದ್ದವು ಅವರ ಕಾಲದಲ್ಲಿ ಮುನ್ಸಿಪಲ್ ಸಭೆಯಲ್ಲಿ ಬಹುಮಂದಿ ಸದಸ್ಯರು ವ್ಯಾಪಾರಸ್ಥರು ಪಿಂಚನ್ ಪಿಂಚನ್ದಾರರು ಇಂಥವರು ಅವರೆಲ್ಲ ನಿಧಾನಸ್ಥರು ಆದರೂ ತಕರಾರು ಆ ಸ್ವಾಮಿಗಳು ಕೆಲವರಿದ್ದರು ಪುಟ್ಟಣ್ಣ ಶೆಟ್ಟರು ಶೆಟ್ಟರು ಒಟ್ಟುಗೂಡಿಸಿಕೊಂಡು ಎಲ್ಲರಿಗೂ ಸಮಜಾಯಿಸಿ ಹೇಳಿಕೊಂಡು ಸುಸೂತ್ರವಾಗಿ ಕಾರ್ಯ ನಡೆಸಿದರು ಸಭೆಯಲ್ಲಿ ನಡೆದ ಒಂದೆರಡು ಪ್ರಸಂಗಗಳನ್ನು ಹಿಂದೆ ಸ್ಮರಿಸಿದ್ದೇನೆ ಆ ಸುಬ್ಬರಾಯರು ಪುಟ್ಟಣ್ಣ ಶೆಟ್ಟರವರು ಎಲ್ಲರಲ್ಲಿಯೂ ತಾಳ್ಮೆಯಿಂದಲೂ ಗೌರವ ಬುದ್ಧಿಯಿಂದಲೂ ನಡೆಯುತ್ತಿದ್ದುದು ಅವರ ಯಶಸ್ಸಿಗೆ ಒಂದು ಮುಖ್ಯ ಕಾರಣ ಇನ್ನೊಂದು ಕಾರಣ ಅವರು ಸಹಾಯಕರನ್ನು ಆರಿಸಿಕೊಂಡದ್ದರಲ್ಲಿ ತೋರಿಸಿದ ವಿವೇಕ ಜಾಗರೂಕತೆಗಳು ಇಂತಹ ಸಹಾಯಕರಲ್ಲಿ ಬಹುಮುಖ್ಯರಾದವರು ಡಾಕ್ಟರ್ ಆರ್ ಸುಬ್ಬರಾಯರು ಸುಬ್ಬರಾಯರು ಎಂಬಿಬಿಎಸ್ ವೈದ್ಯ ಪದವಿಯನ್ನು ಸಂಪಾದಿಸಿ ಹೆಲ್ತ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದವರು ಅವರು ಅವರ ತಮ್ಮಂದಿರೇ ಮೈಸೂರು ಸರ್ಕಾರದ ಚೀಫ್ ಸೆಕ್ರೆಟರಿಯಾಗಿದ್ದ ಆರ್ ರಂಗರಾಯರು ಪುಟ್ಟಣ್ಣ ಶೆಟ್ಟರು ಡಾಕ್ಟರ್ ಆರ್ ಸುಬ್ಬರಾಯರನ್ನು ಮೊದಲು ಹೆಲ್ತ್ ಆಫೀಸರ್ ಹುದ್ದೆಗೆ ತಂದರು ಸುಬ್ಬರಾಯರು ಮೇಧಾವಿಗಳು ಬರವಣಿಗೆಯಲ್ಲಿ ನಿಪುಣರು ಪುರ ನಿರ್ಮಲತೆಯ ವಿಷಯದಲ್ಲಿ ನೈಜವಾದ ಶ್ರದ್ಧೆಯುಳ್ಳವರು ಮತ್ತು ಸ್ನೇಹ ತತ್ಪರರು ಅವರು ಕುದ್ದಾಗಿ ಪರೀಕ್ಷ ಪರೀಕ್ಷಿಸದಿದ್ದ ಗಲಿಯಿಲ್ಲ ಪ್ರತಿದಿನವೂ ಬೆಳಗ್ಗೆ ಏಳು ಗಂಟೆಗೆ ಮುಂಚೆ ತಮ್ಮ ಟೂ ಸೀಟರ್ ಕಾರಿನಲ್ಲಿ ಹೊರಡುವರು ಎಷ್ಟೋ ಸಾರಿ ನಾನು ಅವರ ಪಕ್ಕದಲ್ಲಿರುತ್ತಿದ್ದೆ ಅವರೇ ಡ್ರೈವ್ ಮಾಡುವರು ಬಳೆಪೇಟೆ ಅರಳೆಪೇಟೆಯ ಸಂಧಿಗಳು ಚಿಕ್ಕಪೇಟೆಯ ಸಂಧಿ ಗೊಂದಿಗಳು ಇಂತಹ ಎಲ್ಲ ಕಡೆಯೂ ಹೋಗಿ ಹೇಸಿಗೆಯ ಮಕ್ಕರಿಗಳು ಸಾಗಿವೆಯೇ ಇಲ್ಲವೇ ಎಂದು ಅಜಮಾಯಿಷಿ ಮಾಡುವರು ಬೆಳಿಗ್ಗೆ ಏಳುವರೆ ಎಂಟರ ಒಳಗಾಗಿ ಸಿಟಿಯ ಎಲ್ಲ ಭಾಗಗಳಲ್ಲೂ ಆ ಕೆಲಸ ಮುಗಿದಿರಬೇಕೆಂದು ಅವರು ಕಟ್ಟುನಿಟ್ಟಾದ ಏರ್ಪಾಡು ಈ ತನಿಖೆಯ ವಿಷಯದಲ್ಲಿ ಅವರು ದಿನವೂ ಪಾಲು ಮಾರಿದವರಲ್ಲ ಇದು ಅವರ ಸ್ವಭಾವಕ್ಕೆ ಒಂದು ದೃಷ್ಟಾಂತ ರೋಗಿಗಳಿಗಾಗಿ ಉತ್ಸವ ಸಮಾರಂಭ ಸರ್ಕಾರಿ ಕೆಲಸಕ್ಕೆ ಸೇರುವುದಕ್ಕೆ ಮುಂಚೆ ಅವರು ವೈದ್ಯ ವೃತ್ತಿಯನ್ನು ಅವಲಂಬಿಸಿದ್ದರು ಬಳ್ಳಾರಿಯಲ್ಲಿ ಜನಪ್ರಿಯರಾಗಿದ್ದರು ಒಳ್ಳೆಯ ಸಂಪಾದನೆ ಇತ್ತು ಅವರ ತಂದೆ ತಾಯಿಗಳ ನಿರ್ಬಂಧದ ಕಾರಣದಿಂದ ಅವರು ಸರ್ಕಾರಿ ಉದ್ಯೋಗಕ್ಕೆ ಸೇರಬೇಕಾಯಿತು ಬೆಂಗಳೂರಿಗೆ ಅವರು ಹೆಲ್ತ್ ಆಫೀಸರ್ ಆಗಿ ಬಂದದ್ದು ಜನಕ್ಕೆ ಅನುಕೂಲವಾಯಿತು ಊರಿನ ನೈರ್ಮಲ್ಯ ಉತ್ತಮಪಟ್ಟಿದ್ದಲ್ಲದೆ ಅನೇಕ ಸಮಾಜ ಸೇವಾ ಕಾರ್ಯಗಳು ನಡೆದವು ಮಾಗಡಿ ರಸ್ತೆಯಲ್ಲಿರುವ ಸಾಂಕ್ರಾಮಿಕ ವ್ಯಾಧಿಗಳ ಆಸ್ಪತ್ರೆ ಮತ್ತು ಕುಷ್ಠರ ಆಸ್ಪತ್ರೆಗಳಲ್ಲಿ ಯುಗಾದಿಗಳಿಗೆಗಳ ಉತ್ಸವ ಕಾಲದಲ್ಲಿ ಸಿಹಿ ತಿಂಡಿ ಹಣ್ಣು ಹೂವು ಹೆಂಗಸರಿಗೂ ಬಟ್ಟೆ ಮೊದಲಾದವನ್ನು ಧರ್ಮಾರ್ಥವಾಗಿ ಹಂಚಿ ಕೊಂಚ ಸಂಗೀತವಿಟ್ಟು ಹಬ್ಬದ ಅನುಭವವನ್ನು ಆ ರೋಗಿಗಳಿಗೆ ಕೊಂಚವಾದರೂ ಮಾಡಿಕೊಡಬೇಕೆಂಬ ಯೋಚನೆ ಡಾಕ್ಟರ್ ಸುಬ್ಬರಾಯರ ಸುಬ್ಬರಾಯರದು ಆ ಯೋಚನೆಗೆ ಪುಟ್ಟಣ ಶೆಟ್ಟರ ಪ್ರೋತ್ಸಾಹವೂ ಬೆಂಬಲವೂ ಸಂಪೂರ್ಣವಾಗಿತ್ತು ಸುಬ್ಬರಾಯರಿಗೆ ಪೇಟೆಯಲ್ಲಿ ತುಂಬಾ ಪ್ರಭಾವವಿದ್ದ ಕಾರಣ ಆ ಧರ್ಮ ಕಾರ್ಯವು ಸಾಧ್ಯವಾಯಿತು ಹಣವನ್ನು ತಿಂಡಿಯನ್ನು ಬಟ್ಟೆಯನ್ನು ಎಷ್ಟೋ ಜನ ದಾನವಾಗಿ ಕೊಡುತ್ತಿದ್ದರು ಈ ಧರ್ಮದ ಏರ್ಪಾಟನ್ನು ಆಮೇಲೆ ಎಂಜಿ ಮೋಕ್ಷಗುಂಡಂ ಕೃಷ್ಣಮೂರ್ತಿ ಮೊದಲಾದ ಮಿತ್ರಗೋಷ್ಠಿ ಸುಬ್ಬರಾಯರ ಕೈಯಿಂದ ವಹಿಸಿಕೊಂಡಿತು ಅನಂತರ ಗೋಕುಲ ಎಜುಕೇಷನ್ ಲೀಗ್ ಎಂಬ ಸಂಸ್ಥೆ ಅದನ್ನು ಕೊಂಚ ಕಾಲ ನಡೆಸಿತು ಡಾಕ್ಟರ್ ಸುಬ್ಬರಾಯರ ಹೃದಯ ಎಂತಹದ್ದೆಂಬುದನ್ನು ಅವರು ಮಾಡಿದ ಯೋಚನೆ ತೋರಿಸುತ್ತದೆ ಸಹಕಾರ ಸಂಘ ಡಾಕ್ಟರ್ ಸುಬ್ಬರಾಯರು ಮುನಿಸಿಪಾಲಿಟಿಯ ಕೆಳ ದರ್ಜೆಯ ನೌಕರರ ಪ್ರಯೋಜನಕ್ಕಾಗಿ ಒಂದು ಕೋಆಪರೇಟಿವ್ ಸಂಘವನ್ನು ಅದರ ಆಶಯದಲ್ಲಿ ವಿದ್ಯೆ ವಿನೋದಗಳ ಏರ್ಪಾಟನ್ನು ಸ್ಥಾಪನೆ ಮಾಡಿಸಿದರು ಕೋಟೆಯಲ್ಲಿ ಈಗ ಡೆಂಟಲ್ ಕಾಲೇಜ್ ಇರುವ ಜಾಗದಲ್ಲಿ ಜಾಗದ ಸುಮಾರಿನಲ್ಲಿ ಹಳೆಯ ಕೋಟೆ ಗೋಡೆಯ ಪಕ್ಕದಲ್ಲಿ ಈ ಕೆಲಸ ಪ್ರಾರಂಭವಾದದು ಆಗ ಅಲ್ಲಿ ಒಂದು ಕಾರಂಜಿ ಇತ್ತು ಅದರ ಮಧ್ಯದಲ್ಲಿ ಸುಂದರವಾದ ಪಾರ್ವತಿ ಪರಮ ಪರಮೇಶ್ವರ ವಿಗ್ರಹವೊಂದು ಇರಿಸಿದ್ದರು ನೀರಿನ ಬುಗ್ಗೆ ಶಿವಮಸ್ತಕದಿಂದ ಮೇಲಕ್ಕೆದ್ದು ಅಭಿಷೇಕ ಮಾಡುತ್ತಿತ್ತು ಅಲ್ಲಿ ವರ್ಷಕ್ಕೆ ಎರಡು ಮೂರು ಸಲ ಒಳ್ಳೆಯ ಓಲಗ ಗ್ರಾಮಫೋನ್ಸ್ ಸಂಗೀತ ಕೊಂಚ ತಿಂಡಿ ಬಡಬಗೆರಿಗೆ ದಾನ ಇದೆಲ್ಲ ನಡೆಯುತ್ತಿತ್ತು ನಾನು ಅದನ್ನು ಮೂರು ನಾಲ್ಕು ಸಲ ಕಂಡಿದ್ದೇನೆ ಜಾಡಮಾಲಿಗಳು ಆ ಸಂಬ ಸಮಾರಂಭದಲ್ಲಿ ಸೇರಿ ಸಂತೋಷ ಪಡುತ್ತಿದ್ದರು ಪುಟ್ಟಣ ಆ ಏರ್ಪಾಟಿಗೂ ಪ್ರೋತ್ಸಾಹ ಕೊಡುತ್ತಿದ್ದರು ಇನ್ಫ್ಲೂಯೆನ್ಸಾ ಡಾಕ್ಟರ್ ಸುಬ್ಬರಾಯರ ಪ್ರಜೋಪಕಾರಗಳಲ್ಲಿ ಬಹುದೊಡ್ಡದೆಂದರೆ ಸಾವಿರದ ಒಂಬೈನೂರ ಹದಿನೇಳು ಹದಿನೆಂಟರಲ್ಲಿ ಇನ್ಫ್ಲೂಯೆನ್ಸಾ ವ್ಯಾಧಿ ಹರಡಿದ್ದಾಗ ಅವರೂ ಮಾಡಿಸಿದ್ದ ರಿಲೀಫ್ ಏರ್ಪಾಟುಗಳು ಈ ಏರ್ಪಾಟುಗಳಲ್ಲಿ ಶ್ರೀಮಾನ್ ಪಿ ಕೋದಂಡರಾಯರು ಬಿಕೆ ರಾಮಪ್ರಸಾದ್ ಅವರು ಕೆಎಸ್ ಕೃಷ್ಣಯ್ಯರ್ ಅವರು ನನ್ನ ಇತರ ಸ್ನೇಹಿತರು ನಾನು ಬಹು ಮಂದಿ ಸೇರಿದ್ದೆವು ನಾವು ಹದಿನೈದು ಇಪ್ಪತ್ತು ತಂಡಗಳಾಗಿ ಒಂದೊಂದು ತಂಡಗಳಲ್ಲಿ ಇಬ್ಬರು ಅಥವಾ ಮೂವರು ಕೈಯಲ್ಲಿ ಬಿಸಿ ಬಿಸಿ ಗಂಜಿಯನ್ನು ಔಷಧಿಯನ್ನು ಅದರ ಜೊತೆಗೆ ಅಜ್ಮಲ್ ಎಂಬ ವಾಮದ ದ್ರಾವಕವನ್ನು ತೆಗೆದುಕೊಂಡು ಹೋಗಿ ರೋಗಿಗಳ ಮನೆಯಲ್ಲಿ ಅದನ್ನು ಹಂಚಿ ಅವರಿಗೆ ಏನು ಸಹಾಯ ಬೇಕೆಂದು ವಿಚಾರಿಸಿ ಆ ಸಹಾಯಕ್ಕಾಗಿ ಏರ್ಪಾಟು ಮಾಡತಕ್ಕದ್ದು ಹೀಗೆ ಕೆಲವು ತಿಂಗಳು ಮಾಡಿದೆವು ನೂರಾರು ಗಲ್ಲಿಗಳಲ್ಲಿ ನೂರಾರು ಮನೆಗಳನ್ನು ನೋಡಿದೆವು ಕೆಲವು ಕಡೆ ಬಹು ಘೋರವಾಗಿತ್ತು ಅರಳೆ ಪೇಟೆಗೂ ಅಕ್ಕಿಪೇಟೆಗೂ ಮಧ್ಯೆ ಯಾವುದೋ ಸಂಖ್ಯೆಯಲ್ಲಿ ಒಂದು ಮನೆ ತಲೆಬಾಗಿಲಿನ ಹತ್ತಿರ ಎರಡು ಮೂರು ವರ್ಷದ ಒಂದು ಮಗು ಏನೋ ಹಾಡಿಕೊಂಡು ಆಟವಾಡುತ್ತಿತ್ತು ನಾವು ಯಾರಾದರೂ ಕಾಯಿಲೆ ಇದ್ದಾರೆಯೇ ಎಂದು ಕೇಳಿದೆವು ಮಗುವಿಗೆ ಉತ್ತರ ಹೇಳಲು ಬರಲಿಲ್ಲ ನನ್ನ ಪ್ರಶ್ನೆ ಅರ್ಥವಾಯಿತೋ ಇಲ್ಲವೋ ಒಳಗೆ ಹೋದೆವು ಹಾಸಿಗೆಯ ಮೇಲೆ ಒಬ್ಬಾತ ನರಳುತ್ತಿದ್ದ ಕೈಕಾಲು ಬಿಗಿದುಕೊಂಡಿತ್ತು ಆತ ಬಹುಶಃ ಆ ಮಗುವಿನ ತಂದೆ ಆತ ಮಾತನಾಡಿಸಿದಾಗ ನನ್ನನ್ನೇನು ನೋಡುತ್ತೀರಿ ನನ್ನ ಕತೆ ಮುಗಿತು ಆ ನನ್ನ ಹೆಂಡತಿ ಮಲಗಿದ್ದಾಳೆ ಮಗುವಿಗೆ ಈ ತಾಯಿಯನ್ನಾದರೂ ಉಳಿಸಿಕೊಡಿ ಎಂದ ನಾವು ಆಕೆಯನ್ನು ನೋಡಿದೆವು ಆಕೆಯೇ ಸತ್ತು ಹೇಣವಾಗಿದ್ದಳು ಮಾರಣೆಯ ದಿವಸ ನಮಗೆ ತಿಳಿತು ಆ ಮನುಷ್ಯನು ತೀರಿಕೊಂಡನೆಂದು ಇಂಥ ದೃಶ್ಯಗಳನ್ನು ಸುಬ್ಬರಾಯರು ನೂರಾರು ನೋಡಿದ್ದರು ಅಂತ ಮಹಾನುಭಾವರು ರಿಲೀಫ್ ಯತ್ನ ಮಾಡಿದ್ದರಿಂದ ಎರಡು ತಿಂಗಳೊಳಗಾಗಿ ಉಪದ್ರವ ಹಸೋ ಹತೋಟಿಗೆ ಇನ್ನೆರಡು ವಾರದೊಳಗಾಗಿ ಊರು ತನ್ನ ಹಿಂದಿನ ಸಮಾಧಾನಕ್ಕೆ ಬಂದಿತು ನಿರೋಧನೀಯ ವ್ಯಾಧಿಗಳು ಡಾಕ್ಟರ್ ಸುಬ್ಬರಾಯರು ಕನ್ನಡ ಸಾಹಿತ್ಯದ ವಿಷಯದಲ್ಲಿ ತುಂಬಾ ಉತ್ಸಾಹಿಗಳು ಅವರು ಪಂಪ ರಾಮಾಯಣದ ಕೆಲವು ಭಾಗಗಳನ್ನು ನನ್ನ ಜೊತೆಯಲ್ಲಿ ಓದಿ ಆನಂದ ನನಗೆ ಜ್ಞಾಪಕದಲ್ಲಿದೆ ಅವರು ಒಂದು ಅಮೂಲ್ಯವಾದ ಗ್ರಂಥವನ್ನು ಬರೆದರು ನಿರೋಧನೀಯ ವ್ಯಾಧಿಗಳು ಇದಕ್ಕಾಗಿ ಬಹು ಶ್ರಮಪಟ್ಟರು ಚಿತ್ರಗಳನ್ನು ಬಯಸಿ ಅದನ್ನು ವರ್ಣರಂಜಿತವಾಗಿ ಮುದ್ರಣ ಮಾಡಿಸಲು ಬಹು ಪ್ರಯಾಸ ಪಟ್ಟರು ಗ್ರಂಥವು ಸರಕಾರಿ ಮುದ್ರಣಾಲಯದಲ್ಲಿ ಮುದ್ರಿತವಾಯಿತು ಚಿತ್ರಗಳು ಜರ್ಮನಿಯಿಂದ ಬಂದವು ಆ ಪುಸ್ತಕಕ್ಕಾಗಿ ನಾನು ಏನೋ ಕೆಲಸ ಮಾಡಿದೆನೆಂದು ಜ್ಞಾಪಕ ಅಂತ ಪುಸ್ತಕ ಜನದಲ್ಲಿ ಪ್ರಚಾರಕ್ಕೆ ಬರಬೇಕಾದದ್ದು ಅದು ಹಾಗೆ ಪ್ರಚಾರಕ್ಕೆ ಬಾರದೆ ಸರಕಾರದ ಪ್ರಕಟಣಾ ಶಾಖೆಯ ಯಾವುದೋ ಕೋಣೆಯಲ್ಲಿ ಬಹುಕಾಲ ಕೇಳುವವರಿಲ್ಲದೆ ಬಿದ್ದಿತ್ತು ಅದು ಈಗ ದೊರೆಯಬಹುದೋ ಇಲ್ಲವೋ ನಾನು ಕಾಣೆ ಅದರ ಜ್ಞಾಪಕ ಮಾತ್ರ ನನಗೆ ಒಂದು ದೊಡ್ಡ ವಸ್ತುವಾಗಿದೆ ಈ ಎಲ್ಲಾ ಏರ್ಪಾಟುಗಳಲ್ಲಿಯೂ ಪುಟ್ಟಣ್ಣ ಶೆಟ್ಟರ್ ಜನಪ್ರೀತಿ ಮಾತ್ರವಲ್ಲದೆ ಅವರ ಕಾರ್ಯಶ್ರದ್ಧೆ ಮೇರ್ವಿಚಾರಣೆಯ ಜಾಗರೂಕತೆ ಮತ್ತು ಪ್ರೋತ್ಸಾಹಶೀಲತೆ ಎದ್ದು ಕಾಣುತ್ತಿದ್ದವು ಸಂಶಯ ಪುಟ್ಟಣ್ಣ ಶೆಟ್ಟರ್ ಕಡೆಕಡೆಯ ದಿನಗಳು ಅಷ್ಟೇನೂ ಸುಖಮಯವಾಗಿರಲಿಲ್ಲ ಗೃಹ ಏನೇನೋ ಚಿಂತೆಗಳು ತೊಡಕುಗಳು ಬಂದವು ಒಂದು ದಿನ ನನ್ನನ್ನು ಬರಹೇಳಿದರು ಅಂದು ಅವರ ಮನಸ್ಸು ಏನೋ ತುಂಬ ನೊಂದಿತ್ತು ಮನೆಯೊಳಗಿನ ಒಳ ಕೋಣೆಗೆ ನನ್ನನ್ನು ಕರೆದುಕೊಂಡು ಹೋದರು ನಾನು ಮೈಯಲ್ಲಿ ಸ್ವಸ್ಥವಿಲ್ಲವೆ ಎಂದು ಕೇಳಿದೆ ಅವರು ಈ ವಯಸ್ಸಿಗೆ ಮೈ ಇನ್ನು ಹೇಗಿರುತ್ತದೆ ಮೈಗಿಂತ ಮನಸು ಮುಖ್ಯವಾದದ್ದು ನೋಡಿ ಮುಖದ ಮೇಲೆ ಹಿಂದೆ ತುಂಬಿಕೊಂಡದ್ದು ಈಗ ಗುಳಿ ಗುಳಿಯಾಗಿದೆ ಕಣ್ಣ ಕೆಳಗಿನ ಎಲವುಗಳು ಮುಂದಕ್ಕೆ ಚಾಚಿಕೊಂಡಿವೆ ಮನಸ್ಸಿನ ವಿಚಾರಗಳು ಹೀಗೆಯೇ ತಾನೆ ವಯಸ್ಸಾದಂತೆಲ್ಲ ದೇಹದ ವಿಕಾರಗಳು ಮೇಲಕ್ಕೆ ಬರುತ್ತವೆ ಮನಸ್ಸಿನ ವಿಕಾರಗಳು ಹಾಗೆಯೇ ನಾನು ಕೋಪ ತಾಪಗಳನ್ನು ಮೊದಮೊದಲು ಈಗ ಹಾಗೆ ಅಣಗಿಸಲಾರೆ ಕೋಪ ಈಗ ಬೇಗ ಹೊರಕ್ಕೆ ಬರುತ್ತದೆ ನೋಡಿ ಶಿವ ನನಗೆ ಈ ವಯಸ್ಸಿನಲ್ಲಿ ಏನೇನಿಟ್ಟಿದ್ದಾನೆ ಇದನ್ನೆಲ್ಲ ಸಹಿಸುವ ಶಕ್ತಿ ಈಗ ಇಲ್ಲವಲ್ಲ ಏನೇನು ಶಿವನ ಪರೀಕ್ಷೆ ಎಂದರು ಮನಸ್ಸಿನ ಯಾವುದೋ ಒಂದು ಉಮ್ಮಳವನ್ನು ಹೊರಗೆ ಹಾಕಿ ಕಳೆದುಕೊಳ್ಳುವುದಕ್ಕಾಗಿ ಅವರು ಈ ಮಾತನ್ನಾಡಿರಬೇಕು ಒಂದು ಕ್ಷಣದೊಳಗಾಗಿ ಅವರು ತಾಳ್ಮೆಯೇ ತಂದುಕೊಂಡರು ಮತ್ತೆ ನಗುಮುಖದಿಂದ ಮಾತನಾಡಿದ್ದರು ಪುಟ್ಟಣ ಶೆಟ್ಟರು ಸ್ವೀಕರಣಪೂರ್ವಕವಾಗಿ ಪರಮೇಶ್ವರನ ಭಕ್ತರು ಅವರು ಒಂದು ಬೆಳ್ಳಿಯ ಪಾರ್ವತಿ ಪರಮೇಶ್ವರ ವಿಗ್ರಹವನ್ನು ಮಾಡಿಸಿಟ್ಟುಕೊಂಡು ಪ್ರತಿದಿನವೂ ಪೂಜೆ ಮಾಡುತ್ತಿದ್ದರು ನಡವಳಿಕೆಯಲ್ಲಿ ರೇಷ ಮಾತ್ರವೂ ಕಳಂಕವಿಲ್ಲದವರು ಕೈ ಮೈ ಎಲ್ಲ ಕೊಳಕಿಲ್ಲದ್ದು ಅವರ ಮನಸ್ಸು ಯಾವಾಗಲೂ ದೊಡ್ಡ ದೊಡ್ಡ ವಿಚಾರಗಳನ್ನು ಹಿಡಿದು ದೊಡ್ಡ ದಾರಿಗಳಲ್ಲಿ ಹೋಗುತ್ತಿತ್ತು ಸಾರ್ವಜನಿಕದಲ್ಲಿ ಅವರು ಅನುಕರಣೀಯರು ಹಿಂದೂಗಳು ಮುಸಲ್ಮಾನರು ಸ್ವದೇಶಿಯರು ವಿದೇಶಿಯರು ಬೆಳಿಗ್ಗೆ ಏಳರಿಂದ ರಾತ್ರಿ ಒಂಬತ್ತೂವರೆಯವರೆಗೂ ಅವರ ಬಳಿಗೆ ತಂಡತಂಡವಾಗಿ ಬರುತ್ತಿದ್ದರು ಬೇಡಿಕೆ ಬೆಳುವುದಕ್ಕಾಗಿ ಸಲಹೆ ಪಡೆಯುವುದಕ್ಕಾಗಿ ಹಿಗ್ಗು ಹೇಳಿಕೊಳ್ಳುವುದಕ್ಕಾಗಿ ಗೌರವ ತೋರಿಸುವುದಕ್ಕಾಗಿ ಹೀಗೆ ಯಾವ ಯಾವುದೋ ಕಾರಣದಿಂದ ಅವರಿಗೆ ಬಿಳುವು ಕೊಡದೆ ಜನ ಬರುತ್ತಿದ್ದರು ಅವರ ಬಳಿಗೆ ಜನ ಹೋದಂತೆ ಇನ್ನಾರ ಬಳಿಗೂ ಮೈಸೂರಿನ ವೆಂಕಟಕೃಷ್ಣಯ್ಯನವರವಿನ ಜನ ಹೋದದ್ದನ್ನು ನಾನು ನೋಡಿಲ್ಲ ವಿದ್ವಾಂಸರು ವಿರಕ್ತರು ವರ್ತಕರು ಹುದ್ದೆದಾರರು ಯಾಚಕರು ಸಾಮಾನ್ಯರು ಎಲ್ಲರೂ ಅವರನ್ನು ಕಂಡು ಸಂತೋಷಪಟ್ಟು ಬರುತ್ತಿದ್ದರು ಸಾರ್ವಜನಿಕ ಜೀವನದಲ್ಲಿ ಪುಟ್ಟಣ್ಣ ಶೆಟ್ಟರ್ ಅವರು ನೀತಿಯನ್ನು ಜನದ ಜ್ಞಾಪಕಕ್ಕೆ ತರುವುದು ಈಗ ಅವಶ್ಯವಾಗಿದೆ ಎಂದು ತೋರುತ್ತದೆ ನೀಚಾಹ ಕಲಹ ಮಿಚ್ಚಂತಿ ಸಂದಿ ಮಿಚ್ಚಂತಿ ಸಾಧವಹ ಪುಟ್ಟಣ್ಣ ಶೆಟ್ಟರವರು ಜನರನ್ನು ಒಟ್ಟುಗೂಡಿಸುವುದರಲ್ಲಿ ಉಳ್ಳವರು ಜನವನ್ನು ವಡೆದು ಸಂತೋಷ ಅಂತ ಸಾರ್ವಜನಿಕರನ್ನು ಈಗ ನಾನು ಒಬ್ಬರನ್ನು ಕಾಣೆ ಸಾರ್ವಜನಿಕ ಸಾಧನೆ ಪುಟ್ಟಣ್ಣ ಶೆಟ್ಟರವರು ಎಷ್ಟು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆಸಕ್ತಿ ಇಟ್ಟುಕೊಂಡಿದ್ದರೆಂಬುದನ್ನು ಸಂಪೂರ್ಣವಾಗಿ ಪಟ್ಟಿ ಮಾಡುವುದು ಅಸಾಧ್ಯ ಬಹುಶಃ ಅವರ ಸಂಬಂಧ ಇಲ್ಲದಿದ್ದ ಸಂಸ್ಥೆ ಯಾವುದೂ ಇಲ್ಲವೆನಿಸುತ್ತದೆ ನನಗೆ ಜ್ಞಾಪಕಕ್ಕೆ ಬಂದ ಕೆಲವು ಹೆಸರುಗಳನ್ನು ಹೇಳುತ್ತೇನೆ ಒಂದು ಮೈಸೂರು ಬ್ಯಾಂಕು ಬ್ಯಾಂಕಿಗೆ ಪುಟ್ಟಣ್ಣ ಶೆಟ್ಟರ್ ಮೂಲಕರ್ತರೆಂದು ಹೇಳಬಹುದು ಅವರ ಪ್ರಭಾವದಿಂದಲೇ ಜನಕ್ಕೆ ನಂಬಿಕೆ ಹುಟ್ಟಿ ಆ ಸಂಸ್ಥೆ ಪ್ರಾರಂಭವಾದದ್ದು ಎರಡು ಮೈಸೂರು ಕೃಷ್ಣರಾಜೇಂದ್ರ ಮಿಲ್ಸ್ ಈ ವಿಷಯದಲ್ಲಿ ಅವರು ತೋರಿದ ಉತ್ಸಾಹವೂ ಪಠ್ಯಶ್ರಮವೂ ಅಷ್ಟಿಷ್ಟಲ್ಲ ಮೂರು ಕನ್ನಡ ಸಾಹಿತ್ಯ ಪರಿಷತ್ತು ಚಿಕ್ಕಮಗಳೂರಿನಲ್ಲಿ ನಡೆದ ಸಮ್ಮೇಳನಕ್ಕೆ ಹುಟ್ಟಣ್ಣ ಶೆಟ್ಟರ್ ಅಧ್ಯಕ್ಷರಾಗಿದ್ದರು ಮತ್ತು ಪರಿಷನ್ ಮಂದಿರದಲ್ಲಿ ಅನೇಕ ಸಭೆಗಳಿಗೆ ದಯಮಾಡಿಸಿದ್ದರು ನಾಲ್ಕು ವಿದ್ಯಾಭ್ಯಾಸಕ್ರಮವನ್ನು ಕ್ರಮವನ್ನು ಸುಧಾರಣೆ ಮಾಡುವ ಅನೇಕ ಸಾರ್ವಜನಿಕ ಪ್ರಯತ್ನಗಳಿಗೆ ಅಧ್ಯಕ್ಷರಾಗಿದ್ದರು ಐದು ಚಿಕ್ಕಬಳ್ಳಾಪುರ ಲೈಟ್ ರೈಲ್ವೆ ಕಂಪನಿಯ ಅಧ್ಯಕ್ಷರು ಆರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಏಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅರ್ಧ ಶತಮಾನೋತ್ಸವದ ಜುಬಿಲಿ ಸಭೆಗೆ ಅಧ್ಯಕ್ಷರಾಗಿದ್ದವರು ಆಗ ಸಭಾಸದಾಗಿದ್ದವರಲ್ಲಿ ಮಿರ್ಜಾ ಸಾಹೇಬರು ಮುಖ್ಯರು ಎಂಟು ತೋಟ ತೋಟದಪ್ಪನವರ ಧರ್ಮನಿಧಿ ಆರ್ಕಾಟ್ ನಾರಾಯಣಸ್ವಾಮಿ ಮೊದಲಿಯ ಮುಂತಾದ ಎಷ್ಟೋ ಧರ್ಮ ಸಂಸ್ಥೆಗಳಿಗೆ ನ್ಯಾಸಪಾಲಕರಾಗಿದ್ದರು ಒಂಬತ್ತು ಬೆಂಗಳೂರಿನಲ್ಲಿ ನಡೆದ ವೀರಶೈವ ಸಮ್ಮೇಳನದ ಸ್ವಾಗತಾಧ್ಯಕ್ಷರಾಗಿದ್ದರು ಹತ್ತು ಮೆಡಿಕಲ್ ಕಾಲೇಜನ್ನು ಬೆಂಗಳೂರಿನಿಂದ ಮೈಸೂರಿಗೆ ವರ್ಗಾಯಿಸಬಾರದೆಂದು ಬೇಡಿಕೊಳ್ಳಲು ಏರ್ಪಟ್ಟಿದ್ದ ನಿಯೋಗ ಗೋಷ್ಠಿಗೆ ಅಧ್ಯಕ್ಷರಾಗಿದ್ದರು ಹನ್ನೊಂದು ಬೆಂಗಳೂರು ಕಂಟೋನ್ಮೆಂಟಿನ ಹೆಚ್ಚು ವರಮಾನವು ಮೈಸೂರಿಗೆ ಸಲ್ಲತಕ್ಕದೆಂದು ಬ್ರಿಟಿಷ್ ಸರಕಾರಕ್ಕೆ ಕಂಟೋನ್ಮೆಂಟಿನ ಮೇಲೆ ಸ್ವಾಮ್ಯವಿಲ್ಲವೆಂದು ಮೈಸೂರಿನ ಉಗದಿಯನ್ನು ಪೂರ್ತಿ ಮಾಡಬೇಕೆಂದು ಹೊರಟ ಪ್ರಜಾಸಮಾರಂಭಗಳಿಗೆ ಪುಚ್ಚಣ್ಣ ಶೆಟ್ಟರು ಮುಂದಾಗಿದ್ದರು ಹನ್ನೆರಡು ಅಮೆಚೂರ್ ನಾಟಕ ಸಂಸ್ಥೆಗೆ ಪ್ರೋತ್ಸಾಹಕರ್ತರಾಗಿದ್ದರು ಆ ಸಂಸ್ಥೆ ಶೇಕ್ಸ್ಪಿಯರಿನ ರೋಮಿಯೋ ಆಂಡ್ ಜೂಲಿಯಟ್ ನಾಟಕವಾಗಿ ವಾಡಿದಾಗ ಅದರಲ್ಲಿ ಬಳ್ಳಾರಿ ರಾಘವಾಚಾರ್ಯರು ಬೆಂಗಳೂರಿನ ವೆಂಕಟಾಚಾರ್ಯರು ಮೆಡಿಕಲ್ ಇಲಾಖೆಯ ಶಿವರಾಯರು ಬಹುಶಃ ಕೆ ಗುರುದತ್ ಅವರು ಭಾಗವಹಿಸಿದ್ದರು ಈ ಆ ಸಂದರ್ಭದಲ್ಲಿ ಪುಟ್ಟಣ್ಣ ಶೆಟ್ಟರು ಮಾಡಿದ ಭಾಷಣ ಸೊಗಸಾಗಿತ್ತು ಸಮಾಧಾನ ಪ್ರವೃತ್ತಿ ಹೀಗೆ ಇನ್ನು ಎಷ್ಟೋ ಸಮಿತಿ ಸಮಾರಂಭಗಳಿಗೆ ಅವರು ಅಧ್ಯಕ್ಷರಾಗಿ ಬಲ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಯಾವ ಸಾರ್ವಜನಿಕ ಸಮಾರಂಭವೂ ಪುಟ್ಟಣ್ಣ ಶೆಟ್ಟರ ಅನುಮೋದನೆ ಬೆಂಬಲಗಳಿಲ್ಲದೆ ನಡೆದದ್ದಲ್ಲ ಅದರಲ್ಲಿಯೂ ಕೋಮುವಾರು ತಕರಾರುಗಳಾಗಲಿ ಬೇರೆ ವೈಷಮ್ಯವಾಗಲಿ ಮೇಲಕ್ಕೇಳಬಹುದೆಂಬ ಭೀತಿ ತೋರಿದಾಗ ಅಧ್ಯಕ್ಷ ಸ್ಥಾನಕ್ಕೆ ಪುಟ್ಟಣ್ಣ ಶೆಟ್ಟರನ್ನು ಆಹ್ವಾನಿಸಲು ಎಲ್ಲ ಪಕ್ಷದವರೂ ದವರದು ಒಪ್ಪಿಗೆ ಅವರ ನಿಷ್ಪಕ್ಷ ಸಮಾಧಾನ ಪ್ರವೃತ್ತಿಯಲ್ಲಿಯೂ ಸರ್ವ ಜನಹಿತ ದೃಷ್ಟಿಯಲ್ಲಿಯೂ ಎಲ್ಲ ವರ್ಗಗಳವರಿಗೂ ನಂಬಿಕೆ ಅಷ್ಟು ಆಳವಾಗಿ ದೃಢವಾಗಿತ್ತು ನಮ್ಮ ದೂರುಗಳನ್ನು ಕಷ್ಟಗಳನ್ನು ಅವರಲ್ಲಿ ಹೇಳೋಣ ಅವರು ಹಿತಚಿಂತನೆ ಹೇಳಿದಂತೆ ನಡೆದುಕೊಳ್ಳೋಣ ಎಂಬ ವಿಶ್ವಾಸ ಸರ್ವ ಜನ ಸಾಮಾನ್ಯವಾಗಿತ್ತು ಇಂಥ ನಂಬಿಕೆಯನ್ನು ಸಂಪಾದಿಸಿಕೊಂಡದ್ದು ಒಂದು ಮಹಾಸಿದ್ಧಿ ಎಂದು ಎಲ್ಲರೂ ಒಪ್ಪಿಕೊಂಡರು ಅಂಥ ಜನ ಒಬ್ಬರು ಇಲ್ಲವಲ್ಲ ಎಂದು ನಾವು ಕೊರತೆ ಪಡುತ್ತಿರುವುದು ಪುಟ್ಟಣ್ಣ ದೊಡ್ಡತನಕ್ಕೆ ಗುರುತು ಅವರು ಏನು ಮಾಡಲಿ ಏನು ಮಾಡದಿರಲಿ ಅವರು ಪಂಡಿತರಾಗಲಿ ಬಹು ಸಾಮಾನ್ಯರೇ ಆಗಿರಲಿ ಯಾರ ಮಾತಿನಲ್ಲಿ ಸಮಸ್ತ ಜನರಿಗೂ ನೈಜವಾದ ನಂಬಿಕೆಯೂ ವಿಶ್ವಾಸವೂ ಇರುತ್ತದೆಯೋ ಅಂಥ ಜನವೇ ಆ ಸಮಾಜದ ಸತ್ವ ಅಂಥವರಿಂದಲೇ ಸಮಾಜಕ್ಕೆ ಕ್ಷೇಮ ಜೀವನದ ಮೈಲಿಗಲುಗಳು ಸಾವಿರದ ಏಪ್ರಿಲ್ ಇಪ್ಪತ್ತೊಂಬತ್ತು ಜನನ ಬೆಂಗಳೂರು ಬಳಿಯ ಕೃಷ್ಣರಾಜಪುರದಲ್ಲಿ ಸಾವಿರದ ಮೈಸೂರು ಸರ್ಕಾರದಲ್ಲಿ ಉದ್ಯೋಗಾರಂಭ ಸಾವಿರದ ಅಸಿಸ್ಟೆಂಟ್ ಕಮಿಷನರ್ ಸಾವಿರದ ಎಂಟುನೂರ ಕಮಿಷನರ್ ಸಾವಿರದ ಒಂಬೈನೂರ ಐದರಿಂದ ಇಪ್ಪತ್ತೇಳು ಅಖಿಲ ಭಾರತ ವೀರಶೈವ ಮಹಾಸಭೆ ಅಧ್ಯಕ್ಷ ಸಾವಿರದ ಒಂಬೈನೂರ ಹನ್ನೊಂದು ಫಸ್ಟ್ ಮೆಂಬರ್ ಆಫ್ ಕೌನ್ಸಿಲ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಂದ ರಾಜ್ಯಸಭಾಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ನಿವೃತ್ತಿ ಮೈಸೂರು ಬ್ಯಾಂಕಿನ ಅಧ್ಯಕ್ಷ ಸಾವಿರದ ಒಂಬೈನೂರ ಹದಿಮೂರರಿಂದ ಇಪ್ಪತ್ತು ಪೌರಸಭಾಧ್ಯಕ್ಷ ಸಾವಿರದ ಒಂಬೈನೂರ ಹದ್ನಾಲ್ಕು ಪದಕ ಸಾವಿರದ ಒಂಬೈನೂರ ಹದಿನೈದರಿಂದ ಬೆಂಗಳೂರು ನಗರಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಸಾವಿರದ ಸಿಇ ಸಿಐಇ ಸನ್ಮಾನ ಸಾವಿರದ ಚಿಕ್ಕಮಗಳೂರು ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಸಾವಿರದ ನ್ಯಾಯ ವಿಧಾಯಕ ಸಭೆಯ ಚುನಾಯಿತ ಸದಸ್ಯ ಸಾವಿರದ ಸರ್ ಪ್ರಶಸ್ತಿ ಸಾವಿರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ರಜತೋತ್ಸವ ಸಮಿತಿ ಅಧ್ಯಕ್ಷ ಸಾವಿರದ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಲ್ಎಲ್ಡಿ ಹಂಪೆಯ ವಿಜಯನಗರ ಸಾಮ್ರಾಜ್ಯ ಸ್ಮಾರಕೋತ್ಸವ ಅಧ್ಯಕ್ಷ ಸಾವಿರದ ಬೆಂಗಳೂರು ವೀರಶೈವ ವಿದ್ಯಾರ್ಥಿನಿಲಯದ ಸ್ಥಾಪನೆ ಸಾವಿರದ ಒಂಬೈನೂರ ಮೂವತ್ತೆಂಟು ಜುಲೈ ಇಪ್ಪತ್ತ್ ಮೂರು ನಿಧನ